ಧರ್ಮಸರ್ಸ್ವಿಣೆ ಅವತಾರರಿಷ್ಠಾ ರಮಕೃಷ್ಣ ವಸುದೆ ವಸುತ ಕಂ ಸಚಾಣೋರಕೀಪರಂದ ಜಗದ್ಗುರು ವ್ಯಾ ವಸಿಷ್ಠನ ಶಕ್ತೇ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಪೋ ಪಾಥೆಯ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾಥಿಮುನಿ ಮಧ್ಯೆ ಮಹಾಭಾರತೈತೃತವರ್ಷಿಣೀ ಭಗವೀ ಅಷ್ಟಾಶಾಧ್ಯಾಂ ಅಂಬ ಅನುಸ ಭಗವದ್ಗೀತೆ ಭೇಷ ನಾವು ಈ ಎರಡನೇ ಅಧ್ಯಾಯದ ಕೊನೆಯಲ್ಲಿ ಈಗ ಭಗವಂತ ಹೇಳ್ತಿರ್ತಕ್ಕಂತಹ ಮೂರು ಅಂಶವನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದೀವಿ ಒಂದನೆಯದಾಗಿ ಸ್ಥಿತಪ್ರಜ್ಞನ ಲಕ್ಷಣ ಕುರಿತಾಗಿ ಎರಡನೆಯದಾಗಿ ಸ್ಥಿತಪ್ರಜ್ಞನ ಸಾಧನೆಯ ಕುರಿತಾಗಿ ಈ ಸಾಧನೆಯಲ್ಲಿಯೂ ಕೂಡ ಮುಖ್ಯವಾಗಿ ಕೃಷ್ಣ ಪರಮಾತ್ಮ ಇಂದ್ರಿಯ ನಿಗ್ರಹದ ಕುರಿತಾಗಿ ಅತ್ಯಂತ ಒತ್ತನ್ನು ನೀಡುವುದನ್ನು ನಾವು ನೋಡ್ತಾ ಬಂದಿದ್ದೇವೆ ಕೇವಲ ಇದೊಂದು ಅಧ್ಯಾಯದಲ್ಲಿ ಮಾತ್ರ ಇಂದ್ರಿಯ ನಿಗ್ರಹದ ಕುರಿತು ಭಗವಂತ ಒತ್ತು ಕೊಡುವುದಲ್ಲ ನೀವು ಮುಂದೆಯೂ ನೋಡಲಿಕ್ಕಿದ್ದೀರಿ ಎಷ್ಟು ಅವನು ಈ ಇಂದ್ರಿಯ ನಿಗ್ರಹದ ವಿಷಯದಲ್ಲಿ ಎಷ್ಟು ಕಟ್ಟುನಿಟ್ಟು ಮತ್ತು ಎಷ್ಟು ಅದರಲ್ಲಿ ಆಸ್ಥೆಯನ್ನು ವಹಿಸಿದ್ದ ಅಂತ ಹೇಳಿದರೆ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೂಡ ಈ ವಿಷಯವನ್ನು ಆತ ಮುಟ್ಟದೆ ಅವನು ಮುಂದೆ ಹೋಗೋದೇ ಇಲ್ಲ ಹೀಗಾಗಿ ಅದು ಎಷ್ಟು ಮುಖ್ಯ ಅನ್ನೋದು ಇವನ ಒಂದು ಅಭಿಪ್ರಾಯ ಭಗವಂತನ ಅಭಿಪ್ರಾಯ ಅನ್ನೋದು ನಮಗೆ ಮುಂದೆ ಗೊತ್ತಾಗಲಿಕ್ಕಿದೆ ಈಗಲೇ ಅವನು ಅನೇಕ ಮಂತ್ರಗಳನ್ನು ಅದಕ್ಕೋಸ್ಕರ ಈಗ ಮೀಸಲಾಗಿಟ್ಟಿದ್ದಾನೆ ಸುಮಾರು ಆಗಲೇ ಎರಡು ಮೂರು ಮಂತ್ರಗಳು ಅದಕ್ಕೇ ಆಯಿತು ಉದಾಹರಣೆಗೆ ಯದಾ ಸಂಹರತೆ ಚ ಅಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿಕೊಂಡು ಶುರು ಮಾಡಿದ ಉದಾಹರಣೆಯನ್ನು ಕೊಟ್ಟುಕೊಂಡು ಯಾವ ರೀತಿಯಲ್ಲಿ ಇಂದ್ರಿಯಗಳನ್ನು ಒಬ್ಬ ಸಾಧಕನಾದವನು ಕಂಟ್ರೋಲ್ ಮಾಡಬೇಕು ನಾನಾಗಲೇ ಹೇಳಿದಂತೆ ಕೇವಲ ಇಂದ್ರಿಯಗಳು ಅವುಗಳ ವಿಷಯಗಳ ಜೊತೆಗೆ ಇರುವುದು ನಮಗೆ ಜ್ಞಾನವನ್ನು ತಂದುಕೊಡೋದಿಲ್ಲ ಇನ್ನೊಂದು ಅಂಶ ಇದೆ ಏನದು ಅಂದರೆ ನೋಡಿ ಯಾವುದೇ ಇಂದ್ರಿಯ ಕೆಲಸ ಮಾಡಬೇಕಾದ್ರೆ ಇಂದ್ರಿಯಗಳ ಸ್ಥಾನ ಅಂತ ಒಂದಿದೆ ಕಣ್ಣು ನೀವು ಕಣ್ಣಲ್ಲಿದೆ ಅಂದರೆ ಇಲ್ಲಿ ಇದೆ ಅಂತ ತೋರಿಸ್ತೀರ ಇದು ಕಣ್ಣಲ್ಲ ನೀವು ಮೆಡಿಕಲ್ ಓದಿರೋ ಕೇಳಿದ್ರೆ ಕಣ್ಣು ಬೇರೆ ಕಡೆ ಇದೆ ಅಂತ ತೋರಿಸ್ತಾವೆ ಇದೇನು ಸ್ವಾಮಿ ಹೀಗೆ ಹೇಳ್ತೀರಾ ಅಂದ್ರೆ ಅದು ಹಾಗೆಯೇ ಇದು ಕಣ್ಣಿನ ಆಶ್ರಯ ಸ್ಥಾನ ಇಂದ್ರಿಯದ ಆಶ್ರಯ ಸ್ಥಾನ ಅದಕ್ಕೆ ಗೋಲಕ ಅಂತ ಹೇಳ್ತಾರೆ ಕಿವಿ ಕಿವಿ ಅಂದ್ರೆ ಇಲ್ಲಿ ಸುಮ್ಮನೆ ಹೀಗೆ ಕಾಣಿಸ್ತಾ ಇರೋದು ಕಿವಿ ಅಲ್ಲ ಇದ್ರೂ ಕೂಡ ಒಳಗಡೆ ಇಂದ್ರಿಯ ಸರಿ ಇಲ್ಲ ಅಂದ್ರೆ ಕಿವಿ ಇಲ್ಲ ಅಂತಲೇ ಲೆಕ್ಕ ಕಣ್ಣು ಕೂಡ ಕಣ್ಣು ಚೆನ್ನಾಗೇ ಕಪ್ಪಾಗಿ ಮಧ್ಯದಲ್ಲಿ ಇದ್ದು ಎಷ್ಟು ಇದ್ರೂ ಕೂಡ ಅದು ಒಳಗಡೆ ಇರತಕ್ಕಂತಹ ಇಂದ್ರಿಯ ಹೋಯ್ತು ಅಂದರೆ ಅದು ಕಣ್ಣಿಲ್ಲ ಅಂತಲೇ ಲೆಕ್ಕ ಹೀಗೆ ಅದು ಇಂದ್ರಿಯ ಇದು ಕೇವಲ ಆಯ ಸ್ಥಾನ ಅಷ್ಟೆ ಇದೆರಡಕ್ಕೂ ಮಿಗಿಲಾಗಿ ಮನಸ್ಸು ಈ ಮನಸ್ಸು ಅಂತಕ್ಕಂಥದ್ದು ಆಯ ಇಂದ್ರಿಯಗಳ ಮೂಲಕ ಹೊರಗೆ ಹೋಗಿ ಆಯ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ವಾಪಸ್ ಬರ್ತದೆ ಬಂದು ಆತ್ಮನಿಗೆ ಅದನ್ನು ಮುಟ್ಟಿಸ್ತದೆ ಈ ರೀತಿಯಾಗಿ ಮುಟ್ಟಿಸ್ತದೆ ಇದು ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಈಗ ಇಲ್ಲಿ ಯಾವ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಅಂದರೆ ನಾನು ಆಗಲೇ ಹೇಳಿದಂತೆ ಆಮೆಯ ಉದಾಹರಣೆ ಆಮೆ ಪಾಪ ಭಗವಂತ ಎಲ್ಲಾ ಪ್ರಾಣಿಗಳಿಗೂ ಒಂದೊಂದು ಡಿಫೆನ್ಸ್ ಅಂತ ಕೊಟ್ಟಿದ್ದಾನೆ ಆಮೆಗೆ ಏನು ಡಿಫೆನ್ಸು ಅದು ಪಾಪ ನಿಧಾನಕ್ಕೆ ಆಚೆ ಈಚೆ ಸೈಟ್ ಸೀಯಿಂಗ್ ನೋಡಿಕೊಂಡು ಹೋಗ್ತಾ ಇದ್ರೆ ಯಾರಾದರೂ ಅದನ್ನು ಎತ್ತಿ ಬಿಸಾಕಿಬಿಟ್ರೆ ಅದರ ಕತೆ ಏನಾಗುತ್ತೆ ಅದಕ್ಕೋಸ್ಕರ ಆಮೆಗೂ ಒಂದು ಸೆಲ್ಫ್ ಡಿಫೆನ್ಸ್ ಪವರ್ ಕೊಟ್ಟಿದ್ದಾನೆ ತನ್ನ ತಲೆಯಿಂದ ಹಿಡಿದು ಎಲ್ಲ ಕೈಕಾಲುಗಳನ್ನ ಒಳಕ್ಕೆ ಎಳೆದುಕೊಂಡು ಉಂಡೆಯಾಗಿ ಬಿದ್ಕೊಂಡ್ಬಿಡ್ತು ಹಾಗೆ ಅದು ಆಮೆ ತನ್ನ ಎಲ್ಲ ಕೈಕಾಲುಗಳನ್ನ ಒಳಗೆ ಹಾಕೊಂಡು ಇದ್ರೆ ಅಂತಹ ಈ ಆಮೆಯನ್ನ ಅವನು ಎತ್ತು ಬಂಡೆ ಮೇಲೆ ಒಗಿದ್ರೂ ಕೂಡ ಏನೂ ಕೂಡ ಅದಕ್ಕೆ ಆಗುದಿಲ್ಲ ಏನು ಆಗಲ್ಲ ಅಷ್ಟು ಅದು ಪ್ರೊಟೆಕ್ಟಿವ್ ಹೀಗೆ ನಮ್ಮಲ್ಲಿ ಇರ್ತಕ್ಕಂತಹ ಈ ಇಂದ್ರಿಯ ಇದಕ್ಕೆ ವಿಷಯ ವಸ್ತುಗಳು ತಾಗಿದರೆ ಅದರಿಂದ ನಮಗೆ ಹೆಚ್ಚು ಹಾನಿ ಇಲ್ಲ ಕಣ್ಣು ರೂಪವನ್ನ ಕಿವಿ ಶಬ್ದವನ್ನ ಮೂಗು ವಾಸನೆಯನ್ನ ನಾಲಿಗೆ ರುಚಿಯನ್ನ ತಾಗಿಸಿಕೊಂಡ್ರೆ ಅದರಿಂದ ಆ ಸಂಸ್ಕಾರ ಅಂತಕ್ಕಂಥದ್ದು ಅಲ್ಲಿ ಮನಸ್ನಲ್ಲಿ ಉಳಿಯುವುದಿಲ್ಲ ಆಗುವುದಿಲ್ಲ ಎಲ್ಲ ಪ್ರಾಬ್ಲಮ್ ಶುರುವಾಗದು ಈ ಮನಸ್ಸಿನಿಂದ ಈ ಮನಸ್ಸು ಅದರೊಂದಿಗೆ ಹೋಗ್ತದೆಯಲ್ಲ ಆ ಹೋಗುವಂತಹ ಮನಸ್ಸು ಎಂತಹ ಮನಸ್ಸು ಅನ್ನೋದ್ರ ಮೇಲೆ ನಿರ್ಭರವಾಗಿರ್ತದೆ ಮನಸ್ಸು ಅಶಿಕ್ಷಿತವಾಗಿದ್ದರೆ ಅನ್ಟ್ರೈನ್ಡ್ ಆಗಿದ್ರೆ ಆಗ ಅದು ಅಲ್ಲಲ್ಲಿ ಆಯಾ ವಿಷಯ ವಸ್ತುಗಳಲ್ಲಿ ಸಿಕ್ಕಿ ಹಾಕೊಂಡ್ಬಿಡುತ್ತೆ ನೊಣದ ರೀತಿಯಲ್ಲಿ ಜೇಡ್ರ ಬಲ್ಲೆಗೆ ಸಿಕ್ಕಾಕೊಂಡಿರುವಂತಹ ನೊಣ ಯಾವ ರೀತಿಯಲ್ಲಿ ವಿಲವಿಲ್ಲ ವಿಲವಿಲ್ಲ ಅಂತ ಒದ್ದಾಡ್ತಾ ಇರುತ್ತೋ ಅದೇ ರೀತಿಯಲ್ಲಿ ಆಯ ಇಂದ್ರಿಯಗಳಿಂದ ಹೊರಹೊಕ್ಕಂತಹ ಆ ಮನಸ್ಸು ಆಯಾ ವಿಷಯಕ್ಕೆ ಅಲ್ಲೇ ಅಂಟಿಕೊಂಡು ಈಗ ನಮಗೆ ಎಂತಹ ಒಂದು ಪ್ರೂಫ್ ಬೇಕಾಗಿದೆ ಅಂದರೆ ಈ ಮನಸ್ಸು ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಇರಬೇಕಂದ್ರೆ ಆ ಇಂದ್ರಿಯಗಳ ಮೂಲಕ ಹೊರಗೆ ಹೋದ್ರೂ ಕೂಡ ಆಯಾ ವಿಷಯ ವಸ್ತುಗಳಿಗೆ ಅಂಟಿಕೊಳ್ಳಬಾರದು ಅಂಟುಕೊಂಡಂತಹ ಮನಸ್ಸು ಆ ವಿಷಯ ವಸ್ತುಗಳಿಂದ ನಾವು ತೆಗಿಲಿಕ್ಕಾಗುದಿಲ್ಲ ಕಷ್ಟ ಏನು ಮಾಡ್ಲು ಬರೋದಿಲ್ಲ ಹೀಗಾಗಿರೋದ್ರಿಂದ ಅದು ಎಂತಹ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂದ್ರೆ ಹಾಗಂತ ನಾವು ಯಾವಾಗಲೂ ಮನಸ್ಸನ್ನ ಇಂದ್ರಿಯಗಳಿಂದ ಹೊರಗೆ ಬಿಡದೆ ಹೋದ್ರೆ ಆ ವಿಷಯದ ಒಂದು ಜ್ಞಾನವೂ ಕೂಡ ನಮ್ಗೆ ಸಂಪಾದನೆ ಆಗುದಿಲ್ಲ ಲೌಕಿಕ ವ್ಯವಹಾರವೇ ನೀಡುವುದಿಲ್ಲ ಕುರುಡನಾಗ್ಬೇಕಾಗತ್ತೆ ಕಿವಿಡನಾಗಬೇಕ ಆಗುತ್ತೆ ಆದ್ರೆ ಆ ರೀತಿಯಲ್ಲಿ ಕುರುಡ್ರಾಗಿ ಕಿವಿಡ್ರಾಗಿ ಯಾವ ಉಪಯೋಗವೂ ಇಲ್ಲ ಅದನ್ನ ಬಸವಣ್ಣರ ಬಸವಣ್ಣನವರು ಯಾವ ರೀತಿಯಲ್ಲಿ ಹೇಳ್ತಾರೆ ಕಿವಿಡನ ಮಾಡಯ್ಯ ತಂದೆ ಕುರುಡನ ಮಾಡಯ್ಯ ತಂದೆ ಮೂಗನ ಮಾಡಯ್ಯ ತಂದೆ ಅಂತಹ ಆ ರೀತಿಯಲ್ಲಿ ನಾವು ಟ್ರೈನಿಂಗ್ ಮಾಡಿಕೊಳ್ಬೇಕಾಗತ್ತೆ ಅದು ಯಾವ ರೀತಿಯಲ್ಲಿ ಅಂದರೆ ನಿಜವಾಗ್ಲೂ ನನ್ನ ಕುರುಡನ್ನಾಗಿ ಮಾಡುವಂಥ ಅರ್ಥ ಅಲ್ಲ ಯೋಗದ ರೀತಿಯಲ್ಲಿ ನನ್ನ ಈ ಅಂಗಾಂಗಗಳನ್ನು ಬಳಸುವಂತಾಗಲಿ ಎನ್ನುವಂಥ ಪ್ರಾರ್ಥನೆ ಅದು ಅತ್ಯಂತ ಕಡಿಮೆ ಯಾವಾಗ ಯೋಗದ ರೀತಿಯಲ್ಲಿ ಮನಸ್ಸು ಆಯಾ ಇಂದ್ರಿಯಗಳಿಂದ ಹೊರಹೊಕ್ಕಾಗ ಅವನು ನೋಡಿದರೂ ನೋಡದಂತೆ ಕೇಳಿದರೂ ಕೇಳದಂತೆ ಯಾಕೆಂದರೆ ಅಲ್ಲಿ ಅಂಟಿಸ್ಕೊಳ್ಳಕ್ಕಾಗೋದಿಲ್ಲ ಅವನು ಆ ಮನಸ್ಸು ಹೇಗೆ ಆ ವಿಷಯ ವಸ್ತುಗಳನ್ನು ಹೋಗಿ ಹಿಡಿತದೆಯೋ ತನ್ನ ಇಚ್ಛೆಯಿಂದ ವಾಪಸ್ ಕೂಡ ಹಾಗೆ ಅದಕ್ಕೆ ಅಂಟಿಸಿಕೊಳ್ಳದೆ ವಾಪಸ್ ಬರುವಂತೆಯೂ ಕೂಡ ಅದಕ್ಕೆ ಶಕ್ತಿ ಹಾಗೆಯೇ ಇರ್ತದೆ ಅಂತಹ ವ್ಯಕ್ತಿ ಕೂರ್ಮೋಂಗಾಮೀವ ಸರ್ವಶಾ ಯಾವಾಗ ಆ ವಿಷಯ ವಸ್ತುಗಳಿಂದ ಅಪಾಯ ಅವನಿಗೆ ಗೋಚರವಾಗ್ತದೆಯೋ ಅವನ ಒಂದು ಒಳಗಡೆ ಇರ್ತಕ್ಕಂತಹ ಒಂದು ಸ್ಫೂರ್ತಿಯಿಂದ ಇಂಟ್ಯೂಷನ್ ಇಂದ ಆಗ ಅವನಲ್ಲಿರ್ತಕ್ಕಂತಹ ಆ ಯಾವ ಒಂದು ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಟ್ಟಿರ್ತಾನೋ ಶಿಕ್ಷಣ ಅದರಿಂದ ಮನಸ್ಸನ್ನ ಆ ಒಂದು ವಿಷಯ ವಸ್ತುಗಳಿಂದ ಸರಕ್ಕಂತ ಒಳಗೆ ಹೇಳ್ಕೊಳ್ತು ಹೇಳ್ಕೊಳ್ತಾನೋ ಅಂತಹ ಶಕ್ತಿ ಅವನಿಂದ ಕಳೆದು ಹೋಗಿರುವುದಿಲ್ಲ ಹಾಗೆಯೇ ಇರ್ತದೆ ಈ ವಿಷಯವನ್ನ ಇಲ್ಲಿ ಹೇಳಲಾಗ್ತಾ ಇದೆ ಅರ್ಥಗಳಿಂದ ಇಂದ್ರಿಯಗಳನ್ನ ಸಂಭಾಳಿಸುವಂತಹ ಒಂದು ಶಕ್ತಿ ಆ ಮನಸಿಗೆ ಆ ವ್ಯಕ್ತಿ ಕೊಟ್ಟಿರ್ತಾನೆ ವೆಲ್ ಟ್ರೈನ್ಡ್ ವ್ಯಕ್ತಿ ಸಾಮಾನ್ಯರಾದಂತಹ ವ್ಯಕ್ತಿಯ ಕಥೆಯನ್ನ ಇಲ್ಲಿ ಮುಂದೆ ಅರವತ್ತೆರಡರಿಂದ ಶುರು ಮಾಡ್ತಾರೆ ಈಗ ಇನ್ನೊಂದೇನು ನೋಡಿದ್ವಿ ಅಂತ ಹೇಳಿದ್ರೆ ಕೇವಲ ಬಾಹ್ಯ ಇಂದ್ರಿಯಗಳನ್ನ ನಾವು ಹೀಗೆ ಹೀಗೆ ಮಾಡ್ಕೊಂಡು ಕೂಡ ಒಳಗಡೆ ಆ ಇಂದ್ರಿಯ ಇರುತ್ತಲ್ಲ ಅದು ತನ್ನ ಕೆಲಸವನ್ನು ನಿಲ್ಲಿಸೋದಿಲ್ಲ ಯಾಕೆ ಆ ಇಂದ್ರಿಯಗಳು ಸಾಮಾನ್ಯವಾಗಿ ಪ್ರಕೃತಿಯಿಂದ ಟ್ರೈನ್ ಅಪ್ ಆಗಿರುವುದು ಸಂಸ್ಕಾರದಿಂದ ಸ್ವಭಾವದಿಂದ ಅಲ್ಲಿರ್ತಕ್ಕಂತಹ ಸ್ವಭಾವ ಅಥವಾ ಸಂಸ್ಕಾರ ಅದನ್ನ ವಿಷಯ ವಸ್ತುಗಳ ಎಡೆಗೆ ಹೋಗುವಂತೆ ಟ್ರೈನಿಂಗ್ ಆಗಿದೆ ಪರಾಂಚಿಕಾನಿ ವ್ಯತರಣತ್ ಸ್ವಯಂಭೂಹು ಪರಾಂ ಪಶ್ಯತಿನ ಅಂತರಾತ್ಮನ್ ಅಂತ ಉಪನಿಷತ್ತು ಹೇಳುತ್ತೆ ಕಟು ಭಗವಂತ ಈ ಇಂದ್ರಿಯಗಳನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವು ಹೊರಗೇ ವಿಷಯವಸ್ತುಗಳ ರಾಜ್ಯದಲ್ಲೇ ಓಡಾಡಬೇಕು ಹಾಗೆ ಸೃಷ್ಟಿ ಮಾಡಿದ್ದಾನೆ ಒಳಗಡೆ ಹೋಗು ಅಂತ ಸೃಷ್ಟಿ ಮಾಡಿಲ್ಲ ಹೀಗಾದ್ರಿಂದ ನೀವು ಎಷ್ಟು ಕಣ್ಣನ್ನು ಮುಚ್ಚಿಕೊಂಡ್ರು ಅಥವಾ ಇಂದ್ರಿಯಗಳನ್ನ ನಾನು ನಿಗ್ರಹ ಮಾಡ್ತೇನೆ ಬಾಹ್ಯವಾಗಿ ನಿಗ್ರಹ ಮಾಡ್ತೇನೆ ಅಂತ ಹೇಳಿದ್ರೂ ಕೂಡ ಒಳಗಡೆ ಯಾವ ಒಂದು ಅದರಲ್ಲಿರ್ತಕ್ಕಂತಹ ರಸ ರಸ ಅಂದ್ರೆ ಏನು ಅಂದ್ರೆ ಆ ಒಂದು ಇಂದ್ರಿಯಗಳಿಂದ ಆ ಒಂದು ವಿಷಯವನ್ನ ಅನುಭವಿಸಬೇಕು ಅನ್ನುವಂತಹ ಒಂದು ತುಡಿತ ಆ ಪ್ರತಿಯೊಂದು ಇಂದ್ರಿಯಗಳಿಗೆ ಇದ್ದೇ ಇರುತ್ತೆ ಎಷ್ಟು ಕೂಡ ನಾನು ಕಣ್ಮುಚ್ಕೊಂಡು ಇವತ್ತು ನಾನ್ ಟಿವಿ ನೋಡೋದ್ ಬೇಡ ಸೀರಿಯಲ್ ನೋಡೋದ್ ಬೇಡ ಅಂದ್ರು ಕೂಡ ಮನಸ್ಸು ನೆನ್ನೆ ಹೈಲೈಟ್ಸ್ ಅನ್ನೇ ಥಿಂಕ್ ಮಾಡ್ತಾ ಇರುತ್ತೆ ಅಲ್ಲಿ ಮನಸ್ಸಿನಲ್ಲೇ ಟಿವಿ ನೋಡ್ತಾ ಇರುತ್ತೆ ಅಂತಹ ಕೆಪಾಸಿಟಿನೂ ಇದೆ ಅದಕ್ಕೆ ಮನಸ್ಸಿಗೆ ಅದು ಹೇಗೆ ಸಾಧ್ಯವಾಯಿತು ಅಂದ್ರೆ ಇಂದ್ರಿಯ ಅಲ್ಲೇ ಇದೆ ಅಂತ ಹೊರಗಡೆ ಕಣ್ಣಲ್ಲ ಇಂಪಾರ್ಟೆಂಟ್ ನಾ ಅದಕ್ಕೆ ಆಗಲೇ ಹೇಳದಂತೆ ನಮ್ಮ ಮನಸ್ಕಲ್ಲೂ ಆ ಚಿತ್ರಗಳೆಲ್ಲ ಹೇಗೆ ಕಾಣ್ತು ಕಣ್ಣಿಲ್ದೆ ಅಂದ್ರೆ ಆ ಇಂದ್ರಿಯ ಸೂಕ್ಷ್ಮವಾದಂತಹ ಇಂದ್ರಿಯ ಸ್ಥೂಲವಾಗಿರತಕ್ಕಂತಹ ಇಂದ್ರಿಯ ಅಲ್ಲ ಹಾಗೆ ನಾವು ಅಲ್ಲಿರ್ತಕ್ಕಂತಹ ಆ ಕುಡಿತವನ್ನು ಹೇಗೆ ಹೋಗಲಾಡಿಸುವುದು ಆ ರಸ ಆಯಾ ವಿಷಯ ವಸ್ತುಗಳ ಎಡೆಗೆ ಹೋಗುವಂತಹ ಒಂದು ಸಂಸ್ಕಾರ ಆ ಇಂದ್ರಿಯಗಳಿಂದ ಅದನ್ನು ಹೇಗೆ ಹೋಗಲಾಡಿಸೋದು ಅಂದರೆ ಅದು ಸುಮ್ಮನೆ ಹಾಗೆ ಹೋಗಲಾಡಿಸ್ಲಿಕ್ಕೆ ಬರುವುದಿಲ್ಲ ಸ್ವಾಮಿ ಅಂತಲೇ ಭಗವಂತ ಹೇಳ್ತಾನೆ ಪರಮ ದೃಷ್ಟ ನಿವರ್ತದೆ ಯಾವಾಗ ನಮ್ಮ ಆತ್ಮದ ಆತ್ಮನಾಗಿರ್ತಕ್ಕಂತಹ ಆ ಪರಮಾತ್ಮನ ಒಂದು ಸ್ವರೂಪ ನಮಗೆ ಗೋಚರವಾಗ್ತದೆಯೋ ಅಥವಾ ಭಗವಂತನ ಸಾಕ್ಷಾತ್ಕಾರವಾಗ್ತದೆಯೋ ಆಗ ನಿಜವಾಗಿಯೂ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಅಥವಾ ಇಂದ್ರಿಯಗಳಲ್ಲಿ ಇರ್ತಕ್ಕಂತಹ ಒಂದು ತುಡಿತ ಹೊರಗೆ ಹೋಗುವಂತಹ ಒಂದು ಯಾವ ಒಂದು ಸಂಸ್ಕಾರ ಇದೆಯೋ ಅದು ಸಂಪೂರ್ಣವಾಗಿ ಶಾಂತವಾಗುತ್ತಂತೆ ಯಾಕೆ ಅಂದ್ರೆ ಅದು ಹೊರಗಡೆ ಹೋಗ್ಲಿಕ್ಕೆ ಯಾಕೆ ಬಯಸ್ತದೆ ಅಂದ್ರೆ ನನ್ನೊಳಗೆ ಆನಂದ ಇಲ್ಲ ಅನ್ನುವಂತಹ ಭ್ರಮೆಯಿಂದ ಯಾವಾಗ ಅದು ಪರಮಾತ್ಮನನ್ನ ಒಳಗೆಯೇ ಕಾಣ್ತದೆಯೋ ಅವನ ಆನಂದವನ್ನ ಒಳಗೆಯೇ ಅನುಭವಿಸ್ತದೆಯೋ ಆಗ ಅದಕ್ಕೆ ಹೊರಗಡೆ ಆನಂದವನ್ನು ಹುಡುಕುವಂತಹ ಒಂದು ಪ್ರಸಂಗವೇ ಒದಗಿ ಬರುವುದಿಲ್ಲ ಆದ್ದರಿಂದ ಹೊರಗೆ ಹೋಗಿ ಅದು ಮಾಡುವಂಥದ್ದು ಇನ್ನೇನು ಇರುವುದಿಲ್ಲ ಹೀಗಾಗಿ ಅದು ತನ್ನಲ್ಲೇ ತಾನಿರ್ತದೆ ಹೊರಗಡೆ ಹೋಗುವುದಿಲ್ಲ ಆ ಇಂದ್ರಿಯಗಳು ಹೊರಗಡೆಯಿಂದ ನೋಡ್ತಾ ಇರ್ತಾರಲ್ಲ ಆ ವ್ಯಕ್ತಿಯನ್ನು ಮಾತ್ರ ಇವನು ನೋಡ್ತಾ ಇದ್ದಾನೆ ಇವನು ಕೇಳ್ತಾ ಇದ್ದಾನೆ ಇವನು ವಾಸನೆ ನೋಡ್ತಾ ಇದ್ದಾನೆ ಇವನು ರಸವನ್ನು ಆಸ್ವಾದಿಸ್ತಾ ಇದ್ದಾನೆ ಬೇಕಿದ್ರೆ ಆ ನೀವು ಅವನ ಮನೆಗೆ ಕರೆದ್ರೂ ಕೂಡ ಅವನು ಹೇಳ್ಬೋದು ಆ ಸ್ಥಿತಪ್ರಜ್ಞ ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹಾ ಏನಿವರು ಸ್ಥಿತಪ್ರಜ್ಞ ಹಾಗೆ ಜ್ಞಾನಿಗಳು ಅಂತ ಹೇಳ್ತಾರೆ ಇವ್ರಿಗೂ ಕೂಡ ಉಪ್ಪಿನ ರುಚಿ ಗೊತ್ತಾಗುತ್ತಲ್ಲ ಅಂದರೆ ಅದು ಆ ರೀತಿ ಅಲ್ಲ ಉಪ್ಪಿನ ರುಚಿಯಲ್ಲಿ ಗೊತ್ತಾಗಬಾರ್ದು ಅಂತಲ್ಲ ಅವರಲ್ಲಿ ಅದೆಲ್ಲ ತನ್ನ ತನ್ನ ಕೆಲಸವನ್ನು ಅದು ಮಾಡ್ತಾ ಇರುತ್ತೆ ಆದರೂ ಕೂಡ ಅದು ನಮ್ಮ ರೀತಿಯಲ್ಲಿ ಹೋಗಿ ಅಂಟಿಕೊಂಡಿರೋದಿಲ್ಲ ನಮಗೆ ಆ ಒಂದು ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಪಾತ್ರೆ ಎತ್ತಿ ಇನ್ನೊಬ್ಬರ ಮುಖಕ್ಕೆ ಎಸೆಯೋಣ ಅನ್ನೋಷ್ಟು ಕೋಪ ಬರುತ್ತೆ ನಮ್ಮ ರಿಯಾಕ್ಷನ್ ಇದು ಆದರೆ ಅವನಿಗೆ ಆ ರೀತಿಯಲ್ಲಿ ಇಲ್ಲ ಇದು ಡಿಫ್ರೆನ್ಸ್ ಹೀಗೆ ಆ ರಸ ಅಂತಕ್ಕಂಥದ್ದು ಇಂದ್ರಿಯಗಳಲ್ಲಿ ಇರ್ತಕ್ಕಂತಹ ರಸ ಸಂಪೂರ್ಣವಾಗಿ ನಾಶವಾಗಬೇಕಾದ್ರೆ ಒಣಗಿ ಹೋಗಬೇಕಾದ್ರೆ ಜ್ಞಾನಸೂರ್ಯನಿಂದ ಎಳೆಬೇಕಂತ ಜ್ಞಾನಸೂರ್ಯ ಒಬ್ಬನೇ ಆ ಇಂದ್ರಿಯದಲ್ಲಿರ್ತಕ್ಕಂತಹ ಯಾವ ಒಂದು ಬಯಕೆ ಇರ್ತದೆಯೋ ಅದನ್ನು ಸಂಪೂರ್ಣವಾಗಿ ಹೀರಿ ಅದನ್ನು ಒಣಗಿಸಿ ಅಂತ ಇದು ಹೇಳಿ ಪುನಃ ಹೇಳ್ತಾನೆ ಈ ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥದ್ದು ಯತಥೋಹ್ಯಪಿ ಕೌಂತೆಯ್ಯ ಪುರುಷಸ್ಥೆ ವಿಪಶ್ಚಿತ ಇಂದ್ರಿಯಾಣಿ ಪ್ರಮಾಥಿನಿ ಹರಂತಿ ಪ್ರಸಭಂ ಮನ ಅದು ಭಗವಂತನ ವಚನ ಇದು ಇಂದ್ರಿಯ ನಿಗ್ರಹ ಅನ್ನೋದು ಎಷ್ಟು ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಒಬ್ಬ ಮನುಷ್ಯ ಎಷ್ಟೇ ಪುಸ್ತಕ ಓದಿರ್ಬೋದು ಎಷ್ಟೇ ಪ್ರವಚನ ಕೇಳಿರ್ಬೋದು ಎಷ್ಟೇ ಆಲೋಚನೆ ಮಾಡಿರ್ಬೋದು ಎಷ್ಟೇ ವಿಚಾರ ಮಾಡಿರ್ಬೋದು ತರ್ಕ ಮಾಡಿರ್ಬೋದು ವಾದ ಮಾಡಿ ಇನ್ನೊಬ್ಬರು ಸೋಲಿಸಿರ್ಬೋದು ವಿಪಶ್ಚಿತ ಅಂದ್ರೆ ಪುಸ್ತಕದ ಬದ್ನೆಕಾಯಿ ಜ್ಞಾನಿ ಅಂತ ಅರ್ಥ ಇಲ್ಲಿ ವಿಪಶ್ಚಿತ್ ಅಂದ್ರೆ ಜ್ಞಾನಿ ಅಂತಲೇ ಅರ್ಥ ಆದರೆ ಎಂತಹ ಜ್ಞಾನಿ ಅಂದ್ರೆ ಇಂದ್ರಿಯ ರಾಜ್ಯದ ನಿಜವಾದ ಪರಿಚಯ ಇಲ್ಲದೆ ಈ ಅಧ್ಯಾತ್ಮ ಜೀವನದಲ್ಲಿ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರುವವ ಅಂತ ಅರ್ಥ ಪ್ರತಿಯೊಂದಕ್ಕೂ ಕೂಡ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ನೀವು ಅಮೇರಿಕ ಹೇಗೆ ಇರುತ್ತೆ ಸ್ವಾಮಿ ಅಂದರೆ ಅಮೇರಿಕಕ್ಕೆ ಹೋದವ್ರನ್ನು ಕೇಳಬೇಕೆ ಹೊರತು ನೀವು ನನ್ನ ಕೇಳಿದ್ರೆ ನಾನು ಪುಸ್ತಕದಲ್ಲಿ ಇರೋದನ್ನು ನೋಡಿಕೊಂಡು ನಾನು ಅಮೇರಿಕವನ್ನು ವರ್ಣನೆ ಮಾಡಿದ್ರೆ ಕೊನೆಗೆ ನಿಮ್ಮ ಕಪೋಲ ಕಲ್ಪನೆ ಬೇರೆ ಇರುತ್ತೆ ನಿಮಗೂ ಕೂಡ ಅದರ ಸರಿಯಾದ ಜ್ಞಾನ ಉಂಟಾಗುವುದಿಲ್ಲ ಆದ್ರೆ ಸರಿಯಾಗಿ ಅಮೇರಿಕ ಹೋದವ್ರನ್ನ ಕೇಳಿದ್ರೆ ಅವರು ಇಂಥವ್ರು ಇಲ್ಲಿ ಹೀಗೇ ಹೋಗ್ಬೇಕು ಇಲ್ಲಿ ಇದೇ ಇದೆ ಇದಕ್ಕಿದಕ್ಕೆ ಇಷ್ಟೇ ಕಿಲೋಮೀಟರ್ ದೂರ ಅಂತ ಹೇಳಿ ಕರಾರು ವಾಕಾಗಿ ಹೇಳುವಂತಹ ಒಂದು ಶಕ್ತಿ ಅವರಲ್ಲಿ ಇರ್ತದೆ ಜ್ಞಾನದಲ್ಲಿ ಈ ವ್ಯಕ್ತಿಗಳು ಯಾರು ಕೇವಲ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾರಲ್ಲ ವಿಪಶ್ಚಿತ್ ಪುರುಷಸ್ಯ ಅಂತಹ ಮನುಷ್ಯರು ಅವ್ರದ್ದು ಯಾವಾಗ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಈ ಲೈಫ್ನಲ್ಲಿ ಯಾವುದೋ ಅಧ್ಯಾತ್ಮ ಜೀವನದಲ್ಲಿ ಅಧ್ಯಾತ್ಮ ಜೀವನ ಅಂತಕ್ಕಂಥದ್ದು ಅನುಭವ ಇಲ್ಲದೆ ಕೇವಲ ಪುಸ್ತಕದಿಂದ ಸಿದ್ಧಿ ಇಲ್ಲ ಅದಕ್ಕೋಸ್ಕರವೇ ನಮ್ಮ ಒಂದು ಸಂಪ್ರದಾಯದಲ್ಲಿ ಗುರುವಿನ ಸೇವೆ ಮಾಡಬೇಕು ಸತ್ಸಂಗ ಮಾಡಬೇಕು ಅಂತ ಪದೇ ಪದೇ ಯಾಕೆ ಹೇಳ್ತಾರೆ ಅಂದರೆ ಒಮ್ಮೆ ಯಾವ ಒಂದು ಇದರಲ್ಲಿ ಭೀಷ್ಮನಿಗೂ ಇನ್ಯಾರಿಗೂ ಮತ್ತೆ ಕೃಷ್ಣನಿಗೂ ಮತ್ತೆ ಇನ್ಯಾರಿಗೂ ಒಂದು ವಾಗ್ವಾದ ಆದಾಗ ಕೃಷ್ಣ ಹೇಳ್ತಕ್ಕಂತಹ ಮಾತು ನೋಡು ನೀನು ಜ್ಞಾನಿಗಳ ಸೇವೆ ಮಾಡಿಲ್ಲ ಆದ್ರಿಂದ ನಿನಗದು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನ ಕೃಷ್ಣನೇ ಹೇಳುವಂತ ಮಾತಿದು ಅವರ ಸೇವೆಯನ್ನು ಮಾಡದೇ ಹೋದರೆ ಅದ್ರ ಅದರಲ್ಲಿರ್ತಕ್ಕಂತಹ ಅವರು ಎಷ್ಟು ಎಷ್ಟು ವರ್ಷದಿಂದ ಅವರು ಪ್ರಯತ್ನ ಪಟ್ಟಿರ್ತಾರೆ ಈ ಒಂದು ಲೋಕದಲ್ಲಿ ಈ ಒಂದು ಜೀವನದಲ್ಲಿ ಮೂವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಯಾವ ಯಾವ ಒಂದು ಸ್ಥಿತಿಯನ್ನು ಎದುರಿಸಿರ್ತಾರೆ ಯಾವ ಯಾವ ಒಂದು ಅನುಭವ ಅವ್ರಿಗೆ ಆಗಿರುತ್ತೆ ಅದನ್ನು ಅವರು ನಿಮಗೂ ಒಂದು ವರ್ಷದಲ್ಲಿ ಕೊಡೋಕ್ಕಾಗೋದಿಲ್ಲ ಹಾಗೆ ಅವರ ಸೇವೆಯನ್ನು ಮಾಡಿದರೆ ಅವರು ಅದರಿಂದ ಸಂಪ್ರೀತರಾದರೆ ನಿಜವಾಗಿಯೂ ನಿಮಗೊಂದು ಕೆಪ್ಯಾಸಿಟಿ ಇದೆ ಅದನ್ನು ಉಳಿಸ್ಕೊಡುವಂತಹ ಒಂದು ಕೆಪ್ಯಾಸಿಟಿ ಇದೆ ಅದನ್ನು ಪುನಃ ನೀವು ಇನ್ನೂ ಮೇಲ್ಗಡೆ ಏರ್ಲಿಕ್ಕೆ ಉಪಯೋಗಿಸ್ಕೊಡ್ತೀರಾ ಇನ್ನೊಬ್ಬರ ಪ್ರಚಾರ ಮಾಡಲಿಕ್ಕಲ್ಲ ಅಂತ ಅವರಿಗೆ ಕನ್ವಿನ್ಸ್ ಆದರೆ ಆಗ ಅವರು ನಿಮಗೆ ಅವರ ಅರವತ್ತು ವರ್ಷ ಎಪ್ಪತ್ತು ವರ್ಷ ಮಾಡಿದಂತಹ ಸಾಧನೆಯ ಸಾರವನ್ನು ಒಂದು ವರ್ಷದಲ್ಲೂ ಒಂದು ದಿವಸದಲ್ಲೂ ಕೂಡ ಹೇಳ್ಕೊಳ್ಬಹುದು ನಿಮ್ಮ ಮಾರ್ಗವನ್ನು ಅತ್ಯಂತ ಸರಳವಾಗಿ ಮಾಡಬಹುದು ಎಷ್ಟೋ ಕೆಳಗಡೆ ಎಷ್ಟೋ ಒಂದು ಸಂದರ್ಭದಲ್ಲಿ ನಾವು ಒಂದು ಹತ್ತು ಹದಿನೈದು ವರ್ಷ ಸಾಧನೆ ಮಾಡಿ ಎದುರಿಸಬಹುದಾದಂತಹ ಯಾವುದೋ ಒಂದು ಸನ್ನಿವೇಶವನ್ನು ಅವ್ರು ಈಗಲೇ ಹೇಳ್ಬಿಡ್ತಾರೆ ನಮ್ಗೆ ಇವರು ಯಾಕೆ ರೀತಿಯಲ್ಲಿ ಹೇಳಿದ್ದಾರೆ ಏನು ಇದು ಏನ್ ಬಂದೇ ಇದ್ವಲ್ಲ ಏನ್ ಕತೆ ಇದು ಸುಮ್ಮನೆ ಕೆಲ್ಸಕ್ಕೆ ಬಾರ್ದು ಮಾತು ಇದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ಪ್ರಾಮಾಣಿಕವಾಗಿ ಸಾಧನೆಯನ್ನು ಮಾಡಿದರೆ ಈ ವ್ಯಕ್ತಿ ಮಧ್ಯದಲ್ಲಿ ಓಡ ಹೋಗದೇ ಇದ್ರೆ ಆ ಹತ್ತು ಹದಿನೈದು ವರ್ಷ ಆದ ಅವನಿಗೆ ಗೊತ್ತಾಗತ್ತೆ ಇದು ಏನಿದು ಈ ರೀತಿಯಾಗಿ ಯಾವುದೋ ಒಂದು ಬಂದು ಅಡ್ಡದಾಗಿ ದೊಡ್ಡದಾಗಿ ಪೆಡಂಬೂತರ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ ಅಂತ ಆಗ ಇವ್ರು ಹೇಳಿದ್ರಲ್ಲ ಆ ಮಾತು ಆ ಮಾತು ನೆನಪಾಗತ್ತೆ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅದು ಇಲ್ಲದೆ ಹೋಗಿದ್ದಿದ್ರೆ ಈಗ ಅಲ್ಲೇ ವಾಪಸ್ ರಿಟರ್ನ್ ರಿಟರ್ನ್ ಆಗ್ತಾನೆ ಒಳಗಡೆ ಇದು ಯಾಕೋ ನಾನು ತೊಗೊಂಡಿರುವಂತಹ ಒಂದು ಮಾರ್ಗ ಸರಿ ಇಲ್ಲ ದೊಡ್ಡದಾಗಿ ಯಾವುದೋ ಗೋಡೆ ಬಂದ್ಬಿಟ್ಟಿದೆಯಲ್ಲ ಇದೀ ಅಂತ ಅದು ಗೋಡೆ ಅಲ್ಲ ಅದು ಹಾಗೆ ಅನಿಸ್ಬಿಡುತ್ತೆ ಅವನಿಗೆ ಆದ್ರಿಂದ ಅವನು ವಾಪಸ್ ಬರ್ತಾನೆ ಮನೆಗೆ ಬಂದು ಟಿ ವಿ ನೋಡ್ತಾ ಇರ್ತಾನೆ ಆದ್ದರಿಂದ ಅದು ಉಪಯೋಗ ಇಲ್ಲ ಅದು ಉಪಯೋಗ ಇಲ್ಲ ಅದಕ್ಕೆ ಇದು ಅತ್ಯಂತ ಎಷ್ಟು ಚಾಲೆಂಜಿಂಗ್ ಆಗಿರುವಂತಹ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಮಗೆ ಆ ಅನುಭವ ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಕೇವಲ ಒಣಜ್ಞಾನಿ ಆದರೆ ಏನು ಉಪಯೋಗ ಇಲ್ಲ ಆದ್ರಿಂದ ಯತತೋ ಶಪಿಕೌಂಟೇಯ ಪುರುಷಸ್ ವಿಪಶ್ಚಿತ ಆ ಮನುಷ್ಯ ಜ್ಞಾನಿಯಾಗಿಯೂ ಎಲ್ಲ ವೇದಗಳನ್ನ ಅದರ ಇದನ್ನೆಲ್ಲ ಬಾಯಿಪಾಠ ಮಾಡಿ ಎಲ್ಲವನ್ನು ತಿಳ್ಕೊಂಡಿರೂ ಕೂಡ ಬೇರೆಯವರಿಂದ ಯದದೋಹ್ಯಪಿ ಈ ಇಂದ್ರಿಯ ನಿಗ್ರಹವನ್ನು ಆತ ಸ್ವತಃ ಆಚರಣೆ ಮಾಡ್ತಾ ಇದ್ದಾಗ್ಯೂ ಕೂಡ ಇಂದ್ರಿಯಾಣಿ ಪ್ರಮಾಥಿನಿ ಹರಂತಿ ಪ್ರಸಬಮ್ಮನ ಈ ಇಂದ್ರಿಯಗಳು ಕೌಂತೆಯ್ಯ ಅರ್ಜುನ ತಿಳ್ಕೊ ಈ ಇಂದ್ರಿಯಗಳು ಎಂತದ್ದು ಪ್ರಮಾಥೀನಿ ಮಥ ಅಂದ್ರೆ ಕಡಿಯುವುದು ಅಂತ ಅರ್ಥ ಮಥನ ಅಂದ್ರೆ ಕಡಿಯುವುದು ಅಂತ ಅರ್ಥ ಪ್ರಮಾಥ ಅಂದ್ರೆ ಅತ್ಯಂತವಾಗಿ ಕಡಿಯುತ್ತಂತೆ ಇಂದ್ರಿಯಗಳು ಒಂದೊಂದು ಇಂದ್ರಿಯಗಳು ಒಂದೊಂದು ದಿಕ್ಕಿನಲ್ಲಿ ಹಗ್ಗವನ್ನು ಎರಡು ನಿಮ್ಮನ್ನು ಕಡಿಯುತ್ತಂತ ಕೊನೆ ಕರ್ಗೋಲು ಯಾರು ಅಂದ್ರೆ ನೀವೇನೆ ಇಂದ್ರಿಯಗಳಲ್ಲ ಕಣ್ಣು ಒಂದು ದಿಕ್ಕಿಗೆ ಹಗ್ಗ ಹಾಕತ್ತೆ ಮೂಗು ಒಂದು ದಿಕ್ಕಿಗೆ ಹಗ್ಗ ಹಾಕತ್ತೆ ಬಾಯಿ ನಾಲಿಗೆ ಒಂದು ದಿಕ್ಕಿಗೆ ಹಗ್ಗ ಹಾಕತ್ತೆ ಚರ್ಮ ದಿಕ್ಕಿಗೆ ಹಗ್ಗ ಹಾಕತ್ತೆ ಕಿವಿ ಒಂದು ದಿಕ್ಕಿಗೆ ಹಗ್ಗ ಹಾಕುತ್ತೆ ನಿಮಗೆ ಎಲ್ಲದು ಪಾಶಾ ನಿಮಗೆ ಯಾವ ಕಡೆ ಹೋಗಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟು ಪವರ್ಫುಲ್ ಅಂತೆ ಅದು ಇಂದ್ರಿಯಗಳು ನಮ್ಗೆ ಗೊತ್ತಾಗೋದಿಲ್ಲ ಈಗ ಅಂತಹ ಇಂದ್ರಿಯಗಳು ಪ್ರಮಾಚೀನಿ ಅತ್ಯಂತ ಕಷ್ಟ ಅಂತೆ ಅದಕ್ಕೋಸ್ಕರ ನಾವು ನೋಡ್ಬಹುದು ಇಲ್ಲಿ ಅನೇಕ ಪ್ರಶ್ನೆಗಳು ಹೇಳುತ್ತೆ ಪುರಾಣದಲ್ಲಿ ಅದಕ್ಕೆ ಈಗಲೇ ನಾನು ನಿಮಗೆ ಸಮಾಧಾನವನ್ನು ಹೇಳ್ಬಿಟ್ಟೆ ಎಷ್ಟೋ ವೇಳೆ ಕೇಳೋದು ಸ್ವಾಮೀಜಿ ನೋಡಿ ಪುರಾಣದಲ್ಲಿ ಬರುತ್ತೆ ನಾವು ಎಂತೆಂತಹ ದೊಡ್ಡ ದೊಡ್ಡ ಋಷಿಗಳು ಅವರ ಹೆಸರನ್ನೆಲ್ಲ ಕೇಳ್ತೇವೆ ಅವರೆಲ್ಲ ನಮಗೆ ಪೂಜಾರ್ಹರು ಆದರೂ ಅಂತಹ ಋಷಿಗಳು ಕೂಡ ಎಷ್ಟೊಂದು ಒಂದು ಹೇಳಬಾರದ ಸನ್ನಿವೇಶದಲ್ಲಿ ಸಿಕ್ಕಾಕ್ಕೊಂಡು ಬಿದ್ದು ಹೋಗ್ಬಿಡ್ತಾರಲ್ಲ ಅಂತ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ ವಿಶ್ವಾಮಿತ್ರ ವಸಿಷ್ಠರು ಅಥವಾ ಬೇರೆ ಯಾವುದೇ ಋಷಿಗಳಾಗಿರ್ಬೋದು ನಾವು ಪ್ರಾತಸ್ಮರಣೀಯರು ಅಂತ ತಿಳ್ಕೊಂಡಿರುವಂತಹ ಋಷಿಗಳು ಈ ರೀತಿಯಲ್ಲಿ ಯಾವುದೋ ಒಂದು ಅಚಾತುರ್ಯದಿಂದ ಸಿಗಾಕೊಂಡು ಬಿಡ್ತಾರಲ್ಲ ಅದು ಸತ್ಯ ಇದರ ತಾತ್ಪರ್ಯ ಏನು ಅಂದರೆ ಈ ಪುರಾಣವನ್ನ ರಚಿಸಿದಂತಹ ವ್ಯಾಸರ ಹೇಳುವಿಕೆ ಏನು ಈ ಈ ಒಂದು ಮೆಸೇಜ್ ನಮ್ಗೆ ಏನು ಅಂದರೆ ಕುಶ್ಯಾರ್ಥ ಅಂತಂತಹ ಜ್ಞಾನಿಗಳಿಗೆ ಈ ಇಂದ್ರಿಯಗಳ ವಿಷಯದಲ್ಲಿ ಅವರು ಎಷ್ಟು ಎಚ್ಚರವಾಗಿದ್ದರು ಹಗಲು ಇರಲು ಭಗವಂತನ ಕುರಿತು ಚಿಂತನೆ ಮಾಡ್ತಾ ಇದ್ದ ಇದ್ದಂತಹ ವ್ಯಕ್ತಿಗಳವರು ಅವರಿಗೆ ಯಾವ ಲೋಕಕ್ಕೂ ತಡೆ ಇರ್ತಿರ್ಲಿಲ್ಲ ಸ್ವರ್ಗ ಲೋಕಕ್ಕೆ ಹೋಗಬೇಕು ಅಂದರೆ ಸಶಿರೈರವಾಗಿ ಅವ್ರು ಹೋಗ್ತಾಯಿದ್ರು ಯಾವುದೇ ಲೋಕಕ್ಕೂ ಕೂಡ ಅವರಿಗೆ ಫ್ರೀ ಮೂಮೆಂಟ್ ಇತ್ತು ಅಂತಹ ವ್ಯಕ್ತಿಗಳಿಗೆ ಇಂತಹ ಅಚಾತುರ್ಯ ಆದರೆ ಯಾವ ಇಂದ್ರಿಯ ನಿಗ್ರಹ ಮಾಡದೇ ಇರ್ತಕ್ಕಂತಹ ನಮ್ಮ ಕತೆ ಹೀಗೆ ನಮಗ್ ಕಂಪಾರಿಸ ಅವರು ಬೀಳಿಸ್ಬೇಕು ಅಂತ ಉದ್ದೇಶ ಅಲ್ಲ ಋಷಿಗಳ ಅಂದ್ರೆ ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಎಷ್ಟು ಕಷ್ಟ ಎಷ್ಟು ಚಾಲೆಂಜಿಂಗು ಆ ವಿಷಯದಲ್ಲಿ ಎಷ್ಟು ಎಚ್ಚರವನ್ನು ವಹಿಸ್ಬೇಕು ಎಚ್ಚರ ಎಚ್ಚರ ಎಚ್ಚರ ಹೇ ಸಾಧಕ ಎಚ್ಚರ ಹೇ ಸಾಧಕ ಎಚ್ಚರ ಪದೇ ಪದೇ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಆಯಾ ಉದಾಹರಣೆಗಳನ್ನ ಅಲ್ಲಲ್ಲಿ ಆಯಾ ಪುರಾಣಗಳನ್ನು ನಾವು ನೋಡ್ಬೋದು ಅಲ್ಲಲ್ಲಿ ನೋಡ್ಬೋದು ಅದಕ್ಕೋಸ್ಕರವೇ ಹೊರತು ಅಯ್ಯೋ ಅವರೇ ಹೀಗೆ ಮಾಡಿಬಿಟ್ರಾ ಇನ್ನು ನಾವು ಇನ್ನೂ ಚೆನ್ನಾಗಿ ಇನ್ನೇನೋ ಬೇಕಾರ ಮಾಡ್ಬೋದು ಹಾಗಲ್ಲ ಅದು ಪಾಠ ಅಲ್ಲ ಅದು ಪಾಠ ಕಲಿಯೋದು ಅಂತಲ್ಲ ಪಾಠ ಕಲಿಯೋದು ಹೀಗೆ ಓ ಅಂತಹ ಎಚ್ಚರವಾಗಿದ್ದಂತಹ ವ್ಯಕ್ತಿಗಳು ಅವರೇ ಅಷ್ಟು ಕಷ್ಟಪಡಬೇಕು ಆಯಿತು ಅಂತ ಹೇಳಿದ್ರೆ ಇನ್ನು ನಾವೆಷ್ಟು ಕಷ್ಟಪಡಬೇಕು ನಾವೆಷ್ಟು ಹುಷಾರಾಗಿರಬೇಕು ಅದು ಪಾಠ ಹೀಗೆ ಪಾಠ ಕಲಿಯೋದು ಅಂದರೆ ಹೀಗೆ ಆದ್ದರಿಂದ ಅದ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹರಂತಿ ಪ್ರಸಭಂ ಮನಃ ನಮ್ಮ ಮನಸ್ಸನ್ನ ಪ್ರಸಭಂ ಆ ಮನಸ್ಸಿನ ಇಚ್ಛೆ ಇಲ್ಲದೆ ಅತ್ಯಂತ ವೇಗವಾಗಿ ಎಳ್ದು ಹಾಕತ್ತಂತೆ ಯಾವ ಯಾವ ಮನಸ್ಸು ಯಾವ ಯಾವ ಇಂದ್ರಿಯಕ್ಕೆ ಅಂಟುಕೊಂಡಿದ್ಯೋ ಆಯಾ ಇಂದ್ರಿಯಗಳು ಆಯಾ ವಿಷಯ ವಸ್ತುಗಳ ಎಡೆಗೆ ಅದನ್ನ ಹೊಡ್ಕೊಂಡು ಹೋಗುತ್ತಂತೆ ಹೀಗಾಗಿ ಇಂತಹ ಈ ಪುರುಷ ಅಂತಕ್ಕಂಥವನು ನಿಜವಾಗಿಯೂ ಆ ತನ್ನಲ್ಲಿ ಇರ್ತಕ್ಕಂತಹ ಈ ಜ್ಞಾನ ಇದೆಯಲ್ಲ ಅದನ್ನ ಒಳಗಡೆ ಇಳಿಸ್ಕೊಳ್ಬೇಕೆ ಹೊರತು ಕೇವಲ ಹೊರಗಡೆ ಇಟ್ಕೊಳ್ಬಾರದು ಅಂತ ಅರ್ಥ ಮಾತಿನಲ್ಲಿ ಮತ್ತ ಮನಸ್ಸಿನಲ್ಲಿ ಅಹಂ ಬ್ರಹ್ಮಾಸ್ತಿ ಅಂತ ಇರುತ್ತೆ ಆದ್ರೆ ಏನಾದ್ರೂ ಒಂದು ಸ್ವಲ್ಪ ಹೇಳಿದ್ರೆ ಕೋಪ ಬಂದ ಅಥವಾ ಯಾವುದೋ ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಅಥವಾ ಏನೋ ಒಂದು ಸುಳ್ಳು ಹೇಳ್ತಾನೆ ಇದು ಜ್ಞಾನದ ಲಕ್ಷಣ ಅದು ಜ್ಞಾನ ಅವನ ಜೀವನದಲ್ಲಿ ಒಳಗೆ ಇಳಿಬೇಕು ಒಳಗೆ ಇಳಿಬೇಕು ನಾನು ಎಷ್ಟೇ ಇಂಜಿನಿಯರಿಂಗು ಪುಸ್ತಕ ಓದಿರ್ಬೋದು ಆ ಒಂದು ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಆಗ ನಾನು ಓದಿರುವಂತಹ ಇಂಜಿನಿಯರಿಂಗ್ ಎಲ್ಲ ವೇಸ್ಟು ಅಂತ ಆಗ್ತದೆ ವ್ಯರ್ಥ ಅಂತ ನಿಜವಾಗಿಯೂ ನಾನು ಓದಿರ್ತಕ್ಕಂತಹ ಯಾವ ಇಂಜಿನಿಯರಿಂಗ್ ವಿದ್ಯೆ ಇದೆಯೋ ಅದು ಆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನನಗೆ ಆದರೆ ಆಗ ನಿಜವಾಗಿಯೂ ಆ ಜ್ಞಾನವು ಇಲ್ಲಿ ಅಪ್ಲೈ ಆಗಿದೆ ನನ್ನಲ್ಲಿ ಚೆನ್ನಾಗಿ ಇಳಿದಿದೆ ಅಂತ ಅರ್ಥ ಆ ಚೆನ್ನಾಗಿ ಇಳಿಬೇಕು ಹೇಗೆ ಉಪ್ಪಿನಕಾಯಿ ನಾವು ಹಾಕ್ತೀವಲ್ಲ ಉಪ್ಪಿನಕಾಯಿ ಅದು ಚೆನ್ನಾಗಿ ಹೀರ್ಕೊಂಡ್ರೇ ಅದು ಉಪ್ಪಿನಕಾಯಿ ಅಂತ ಅನಿಸೋದು ಇಲ್ಲದೆ ಹೋದರೆ ಬರೀ ಕಾಯಿ ಅಷ್ಟೇ ಹಾಗೆ ನಾವು ಕೂಡ ಆ ಜ್ಞಾನದ ಒಳಗೆ ನಾವು ಯಾವ ತಲೆಯಲ್ಲಿ ತುಂಬಿಸ್ಕೊಂಡಿದ್ದೀವೋ ಕೇವಲ ತುಂಬಿಸ್ಕೊಡೋದಲ್ಲ ಕೋಣಿಚ್ಚಿದ ಥರ ಅದು ಎಲ್ಲವೂ ಕೂಡ ಅದು ಕಂಪ್ಯೂಟರು ಲೈಬ್ರರಿ ಅದು ಕೂಡ ತುಂಬಿಸ್ಕೊಡುತ್ತೆ ಅದರಲ್ಲಿ ಏನು ಉಪಯೋಗ ಇಲ್ಲ ಆದರೆ ಅದು ನಮ್ಮ ಜೀವನದ ಅಂಗವಾಗಿರ್ಬೇಕು ಜೀವನದ ಅಂಗವಾಗಿರಬೇಕು ನಮ್ಮ ಕಷ್ಟದಲ್ಲಿ ಸಹಾಯಕ್ಕೆ ಬರಬೇಕು ಆಗ ಮಾತ್ರ ಅದು ನಿಜವಾದ ಜ್ಞಾನ ಅಂತ ಅನಿಸ್ಕೊಡುತ್ತೆ ಯಾವುದೋ ಒಂದು ವಿಷಯ ವಸ್ತುಗಳ ಎಡೆಗೆ ಮನಸ್ಸು ಹೋಗುವುದಕ್ಕಿಂತ ಮುಂಚೆ ಅಲ್ಲಿ ಅದಕ್ಕೆ ವಾರ್ನಿಂಗ್ ಕೊಡಬೇಕು ಏಯ್ ನೋಡೋ ಹೀಗೂ ಹೋಗ್ತಾ ಇದೆಯಾ ಹುಷಾರ್ ಅಲ್ಲಿ ಸಂಘ ಕೂಡದು ಸಂಘವನ್ನು ಬೆಳೆಸ್ಕೊಳ್ಬಾರ್ದು ಅಂತ ಅದು ಫಸ್ಟ್ ವಾರ್ನಿಂಗ್ ಕೊಟ್ಟೇ ಕಳಿಸ್ಬೇಕು ಹೇಗೆ ಅಮ್ಮ ಮನೆಯಿಂದ ಹೊರಗಡೆ ಹೋಗ್ತಕ್ಕಂತಹ ಮಗುವಿಗೆ ಎಚ್ಚರವನ್ನು ಕೊಟ್ಟೇ ಹೊರಗಡೆ ಕಳಿಸ್ತಾಳೋ ನೋಡೋ ಏನಿದ್ರು ಆರು ಗಂಟೆ ಒಳಗೆ ಮನೆಯೊಳಗೆ ಬಂದುಬಿಡಬೇಕು ಅಂತ ಆ ರೀತಿಯಲ್ಲಿ ನಮ್ಮ ಈ ಮನಸ್ಸಿಗೆ ಮನಸ್ಸೇ ಶಿಕ್ಷಣವನ್ನು ನೀಡಬೇಕು ಮನಸ್ಸಿಗೆ ಮನಸ್ಸೇ ಶಿಕ್ಷಣವನ್ನು ನೀಡಿ ಆ ಇಂದ್ರಿಯಗಳ ಮೂಲಕ ಹೊರಗಡೆ ಕಳಿಸ್ಬೇಕು ಹೀಗೆ ಮಾಡಿದಾಗ ಅದು ಒಂದು ಹದ್ದು ಬಸ್ತಿಗೆ ಬರುತ್ತೆ ನಂತರ ಅವನು ಹೇಳ್ತಾನೆ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ವಶೇಹಿ ಯಸ ಇಂದ್ರಿಯಾಣಿ ತಸ ಪ್ರಜ್ಞಾ ಪ್ರತಿಷ್ಠಿತ ಏನಿದು ಅಂದರೆ ತಾನಿ ಅಂದರೆ ಅವುಗಳನ್ನು ಅಂತ ಅವುಗಳು ಅಂದರೆ ಯಾವುದು ಇಂದ್ರಿಯಗಳು ಈ ಇಂದ್ರಿಯಗಳನ್ನು ಎಲ್ಲ ಇಂದ್ರಿಯಗಳನ್ನು ತಾನಿ ಸರ್ವಾಣಿಯಿಂದ ಬರೀ ನಾನು ಕಣ್ಣನ್ನು ಮಾತ್ರ ಇದು ಮಾಡ್ತೇನೆ ಕಿವಿಗಳನ್ನೆಲ್ಲ ಹಾಗೆ ಬಿಡ್ತೇನೆ ಅಂದರೆ ಆಗಲ್ಲ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಬೇಕು ಎಲ್ಲವನ್ನೂ ಕೂಡ ಅದಕ್ಕೆ ಶಿಕ್ಷಣವನ್ನು ಕೊಟ್ಟು ಅದನ್ನು ನಿಗ್ರಹಿಸಬೇಕು ಅದನ್ನು ನಿನ್ನ ಹತೋಟಿಯಲ್ಲೇ ಇಟ್ಕೊಂಡಿರ್ಬೇಕು ಹಾಗೆ ಸಂಯಮ್ಯ ಸಂಯಮ್ಯ ಅಂತ ಹೇಳಿದ್ದು ಇದಕ್ಕೂ ನಿಗ್ರಹಕ್ಕೂ ಏನು ಸಂಬಂಧ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ ನಿಗ್ರಹ ಅಂದರೆ ಕಂಪ್ಲೀಟಾಗಿ ಅದನ್ನು ಬಂದ್ ಮಾಡಬಿಡೋದು ಈಗ ಉದಾಹರಣೆಗೆ ನಾನು ಏಕಾದಶಿ ದಿವಸ ಉಪವಾಸ ಮಾಡ್ತೇನೆ ಅಂತ ಉಪವಾಸ ಮಾಡಿದರೆ ಅದಕ್ಕೆ ಇಂದ್ರಿಯ ನಿಗ್ರಹ ಅಂತ ಹೆಸರು ಅಥವಾ ನಾನು ಇಂತಹ ಇಂತಹ ದಿವಸ ಮೌನವನ್ನು ಆಚರಿಸ್ತೇನೆ ಅಂದರೆ ಅದಕ್ಕೆ ನಿಗ್ರಹ ಅಂತ ಹೆಸರು ಇಂದ್ರಿಯ ನಿಗ್ರಹ ಅಂತ ಅಂದರೆ ಕಂಪ್ಲೀಟ್ ಬಂದು ಆ ಇಂದ್ರಿಯ ಆ ದಿವಸ ಕೆಲಸ ಮಾಡಬಾರ್ದು ಅಂತ ಅದು ಬಂದು ಸಂಯಮನ ಅಂದರೆ ಹಾಗಲ್ಲ ಅದು ಲೈಫ್ ಲಾಂಗ್ ಪ್ರಾಸೆಸ್ಸು ಎವ್ರಿ ಡೇ ಪ್ರಾಸೆಸ್ ಹೇಗದು ಅಂದರೆ ನಾನು ದಿನನಿತ್ಯ ಎರಡೇ ಹೊತ್ತು ಊಟ ಮಾಡ್ತೇನೆ ಅಥವಾ ನಾನು ದಿನನಿತ್ಯ ನಾಲ್ಕು ಹೊತ್ತು ಊಟ ಮಾಡಿದ್ರೂ ಕೂಡ ಒಂದೊಂದು ಊಟದಲ್ಲಿ ಎರಡೇ ತುತ್ತ ತಿಂತೇನೆ ಇದು ಸಂಯಮ ನಿಗ್ರಹ ಸುಲಭವಾದೀತು ಸಂಯಮ ಅತ್ಯಂತ ಕಷ್ಟಕರ ಯಾಕೆ ಕಷ್ಟಕರ ಅಂದರೆ ಒಂದು ದಿವ್ಸದ ಕೆಲಸ ಅಲ್ಲ ನಿಗ್ರಹದಲ್ಲಿ ಮನಸ್ಸಿಗೆ ಒಂದು ಪಾಠ ಹೇಳ್ಕೊಡ್ತಾನೆ ಒಂದು ದಿವಸ ಸುಮ್ಮನೆ ಇದು ಬಿಡು ನಾಳೆ ನೋಡು ಬೇರೆಯವ್ರ ಪಕ್ಕದ ಮನೆಗೂ ಹೋಗಿ ಮಾತನಾಡಬಹುದು ಅಥವಾ ನಾಳೆ ಇವತ್ತಿನ ಕೂಡ ಟಿವಿ ನೋಡ್ಬೋದು ಈ ರೀತಿಯಾದ ಇದು ಹೇಳ್ಬೋದು ಅದೇನು ಅಂದ್ರೆ ಅದು ಒಂದು ಅಕ್ಬರನ್ ಕತೆ ಅಕ್ಬರನ್ ಕತೆ ಅದು ಬಂತು ಅಕ್ಬರ ಒಬ್ಬ ಒಂದು ಡಂಗುರ ಒಂದು ಹೋಗ್ತಾ ಇದ್ದಂತೆ ಡಿಸೆಂಬರ್ ಟೈಮಲ್ಲಿ ಅವನ ರಾಜ್ಯದಲ್ಲಿ ಅವನ ಪ್ಯಾಲೇಸ್ ಫಾರ್ಗಡೆ ಒಂದು ಕೊಳ ಇತ್ತು ಆ ಕೊಳ ಎಷ್ಟು ಚಳಿಯಿಂದ ಇದಿತ್ತು ಅಂದ್ರೆ ಅವನು ಹುಟ್ಟಿದ ತಕ್ಷಣ ಅವನಿಗೆ ಅಷ್ಟು ಇದಾಯಿತು ಕೈಯೇ ಮರಗಟ್ಟಿದಾಗಾಯಿತು ಎಲ್ಲ ಕೆಂಪಾಗ್ಬಿಡ್ತು ಈ ಒಂದು ಇದರಲ್ಲಿ ಅವನು ಹೇಳಿದಂತೆ ಅಪ್ಪ ಈ ಇಷ್ಟು ಚಳಿಯಲ್ಲಿ ಇಷ್ಟು ರಾತ್ರಿಯಲ್ಲಿ ಯಾವನಾದರೂ ಇದರಲ್ಲಿ ಮಲ್ಕೊಂಡ್ರೆ ನಾನು ಅವನಿಗೆ ಇಷ್ಟು ವರಾಹೊನ್ನ ಕೊಡ್ತೇನೆ ಅಂತ ಡಂಗುರ ಬಡಿಸ್ಬಿಟ್ಟ ಒಬ್ಬ ಪಾಪ ಕತ್ತೆ ಬಡವ ಅಥವಾ ಬಡವ ಅವನು ದುಡ್ಡಿನ ಆಸೆಗೆ ಬಂದ ಬಂದುಬಿಟ್ಟು ಅಲ್ಲಿ ಆಯಿತು ಸ್ವಾಮಿಗಳೇ ನಾನು ನೀವು ಹೇಳದಂತೆ ನಾನು ಆ ನಡುರಾತ್ರಿಯಲ್ಲಿ ಇಡೀ ರಾತ್ರಿಯನ್ನು ನಾನು ಅಲ್ಲೇ ಕೊಡದಲ್ಲೇ ಕಳಿತೇನೆ ಅಂತ ಹೇಳಿಬಿಟ್ಟ ಸರಿ ಹಾಗೆ ಆಯಿತು ದುಡ್ಡಿನ ಆಸೆಗೆ ಅವನಿಗೆ ದುಡ್ಡು ಸೊ ದುಡ್ಡಿನ ಆಸೆಯಲ್ಲಿ ಈಗ ನೋಡ್ತಾ ನಿಂತ ಅಲ್ಲೇ ಅಲ್ಲಿ ಹೇಗಿದ್ರೂ ಇದಿದೆ ಯಾವುದೋ ಒಂದು ಕೊಳ್ಳಿ ಉರಿತಾಯಿತ್ತು ಆ ಕೊಳ್ಳಿಯನ್ನೇ ನೋಡಿಕೊಂಡು ಈಗ ನಿಜವಾಗೂ ಬಿಸಿಯಾಗೇ ಇದೆ ಆ ಬಿಸಿಯಲ್ಲೇ ಆ ಬಿಸಿಯಾದ ಕೊಡದಲ್ಲೇ ನಾನು ಇದ್ದೇನೆ ಅಂತ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಕೊಂಡು ಕೊಟ್ಕೊಂಡು ಕೊಟ್ಕೊಂಡು ಅವನು ಇಡೀ ರಾತ್ರಿಯನ್ನ ಆ ಚಿನ್ನದ ಆಸೆಗೆ ಕಳೆದು ಗೆದ್ದೇ ಬಿಟ್ಟ ಅವನು ಹೊನ್ನನ್ನು ಹಾಗೆಯೇ ಆದರೆ ಅಕ್ಬರ ಕೊಡ್ಲಿಲ್ಲ ಅಂತ ಇಟ್ಕೊಡಿ ಆಮೇಲೆ ಬೀರ್ಬಲ್ಲ ಹೇಗೋ ಸಮಾಧಾನ ಮಾಡಿ ಇನ್ನೊಂದು ಅವಾಂತರವನ್ನು ಅಕ್ಬರ್ಗೆ ಮಾಡಿಸ್ತಾನೆ ಅವನು ಇದು ಕೊಳ್ಳಿಲ್ವಲ್ಲ ನೋಡೋ ನೀನು ಅಷ್ಟು ದೂರದಲ್ಲಿರುವಂತಹ ಕೊಳ್ಳಿಯನ್ನ ನೋಡಿಕೊಂಡು ನೀನು ಅಂತ ತಿಳ್ಕೊಂಡಿದ್ಯಾ ಇದೇ ಈಗ ಇದು ಅಂತ ಹೇಳಿಬಿಟ್ಟು ನೀನು ನನ್ನ ಮೋಸ ಮಾಡಿದೆ ಅದು ಇದು ಕೊಡೋದಿಲ್ಲ ಅಂತ ಹೇಳಿದಾಗ ಬೇಜಾರಿಂದ ಬೀರ್ಬಲ್ನ ಹತ್ರ ಹೋದಾಗ ಬೀರ್ಬಲ್ಲು ಏನು ಹೇಳದಂತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಮಾನವೀಯ ಸಹ ಬೀರ್ಬಲ್ಲ ಇಲ್ಲ ಏನಪ್ಪಾ ಅಂತ ನೋಡಿದ್ರೆ ಬೀರ್ಬಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಸಭೆಗೆ ಪತ್ತೆನೇ ಇಲ್ಲ ಅಕ್ಬರನಿಗೆ ಪಕ್ಕದಲ್ಲಿ ಬೀರ್ಬಲ್ಲ ಇದನ್ನು ಆಗೋದಿಲ್ಲ ಏನು ಮಾಡ್ತಾ ಸ್ವಲ್ಪ ಕಳಿಸ್ರಿ ಅಂತ ಹೇಳಿದ್ರೆ ಅವನು ಬೀರ್ಬಲ್ಲ ಹೇಳ್ ಕಳಿಸ್ತಾನೆ ಅರಿ ಮಹಾರಾಜ್ರೆ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಇದ್ ಮಾಡ್ತಾ ಇದ್ದೀನಿ ಏನ್ ಮಾಡಿದ್ರು ಅಡಿಗೆ ಆಗ್ತಾನೆ ಇಲ್ಲ ಏನ್ ಮಾಡ್ತಾ ಇದ್ದಾನೆ ಅಡಿಗೆ ಇಷ್ಟೊತ್ತು ಯಾರು ಕೂಡ ಅಡಿಗೆ ಇಷ್ಟೊತ್ತು ಮಾಡೋಲ್ವಲ್ಲ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡ್ತಾ ಇದ್ದ ಇವನೇ ಹೋಗಿ ನೋಡಿದ್ರೆ ಒಡ ಅವನು ಆ ಮಡಿಕೆ ಅನ್ನ ಬೇಯಿಸುವಂತ ಮಡಿಕೆ ಹನ್ನೆರಡು ಫೀಟ್ ಮೇಲೆ ಕಿಟ್ಬಿಟ್ಟು ಕೆಳಗಡೆ ಬೆಂಕಿ ಉರ್ಸ್ತಾ ಇದ್ದಾನೆ ತಕ್ಷಣ ಅಕ್ಬರನ್ಗೆ ನಗು ಬಂತು ಏನಯ್ಯ ಬೀರ್ಬಲ್ಲ ಈ ಥರ ಮಾಡಿದರೆ ಈ ಜನ್ಮಕ್ಕೆ ನಿಂದೇನು ಅಡುಗೆ ಆಗಲ್ವಲ್ಲ ಬೆಂಕಿ ಇರೋದಿಲ್ಲಿ ಮಡಿಕೆ ಇರೋದಲ್ಲಿ ಹೇಗಯ ಅಡುಗೆ ಮಾಡ್ತೀಯ ಅಲ್ಲ ಮಹಾರಾಜ್ರೆ ಆ ವ್ಯಕ್ತಿ ಕೊಳ್ಳಿ ಇದ್ದಿದ್ದಲ್ಲಿ ಅವನು ಪಾಪ ಇಲ್ಲಿ ನಿಂತ್ಕೊಂಡಿದ್ದು ಇಲ್ಲಿ ಅವನಿಗೆ ಆ ಕೊಳ್ಳಿಯ ಬಿಸಿ ತಟ್ಟಿರಬೇಕಾದ್ರೆ ಇನ್ನು ನಂದು ಯಾಕೆ ಇಲ್ಲಿ ಬಿಸಿ ತಟ್ಟಿಬಿಟ್ಟು ಅಡುಗೆ ಆಗಬಾರ್ದು ಅಂತ ಹೇಳ್ದಂತೆ ಅಲ್ಲ ಅದೇನೇ ಇರಲಿ ಈ ಕತೆಯ ಒಂದು ಸಾರಾಂಶ ಏನೇ ಇರಲಿ ಆದರೆ ಮನಸ್ಸಿಗೆ ಆ ಶಕ್ತಿ ಇದೆ ಮನಸ್ಸಿಗೆ ಆ ಶಕ್ತಿ ಇದೆ ಇದು ಸೈಕಾಲಜಿ ಮನಸ್ಸಿಗೆ ಯಾವುದು ನಮಗೆ ಬೇಕೋ ಅದನ್ನು ನಾವು ಕಲ್ಪಿಸಿಕೊಂಡು ಅದನ್ನು ಸ್ಟೆಬಿಲೈಸ್ ಮಾಡುವಂತಹ ಶಕ್ತಿ ಇದೆ ಈ ಹ್ಯೂಮನ್ ಬಾಡಿ ಇದೆಯಲ್ಲ ಇಟ್ ಈಸ್ ದ ಮೋಸ್ಟ್ ಅಡ್ಯಾಪ್ಟಿವ್ ಬಾಡಿ ಇನ್ಸ್ಟ್ರೂಮೆಂಟ್ ಇದು ನೀವು ಮರಳು ಗಾಡಲ್ಲಿ ಹಾಕಿ ಬದುಕತ್ತೆ ಸಾಯಲ್ಲ ಈ ಜಿರಳೆ ಆದರೂ ಅಪ್ಪಿತಪ್ಪಿ ಸತ್ ಸಾಯುತ್ತೋ ಏನೋ ಯಾಕಂದರೆ ಜಿರಳೆಯನ್ನು ಅತ್ಯಂತ ಅಡ್ಯಾಪ್ಟಿವ್ ಪ್ರಾಣಿ ಅಂತ ಹೇಳ್ತಾರೆ ಪ್ರಾಣಿಯೋ ಕೀಟವೋ ಏನೋ ಅದನ್ನ ಯಾಕಂದರೆ ಅದು ಮಿಲಿಯನ್ ವರ್ಷದಿಂದ ಮನುಷ್ಯ ಇರೋದಕ್ಕಿಂತ ಹಿಂದೆ ಅದು ಬದುಕೊಂಡು ಬಂದಿದೆ ಎಲ್ಲ ರೀತಿಯ ಹವಾಮಾನದಲ್ಲೂ ಬದುಕೊಂಡು ಬಂದಿದೆ ಈ ಮನುಷ್ಯ ಕಡಿಮೆ ಅಲ್ಲ ಅವನ್ನ ಎಸ್ಕಿಮೋಸ್ ಜೊತೆಗೆ ಹಾಕಿ ಬದುಕ್ತಾನೆ ಈ ಸಮುದ್ರದ ಮಧ್ಯದಲ್ಲಿ ಬಿಸಿ ಅಲ್ಲೂ ಬದುಕ್ ಅಥವಾ ಇನ್ಯಾವುದಾದರೂ ಅತ್ಯಂತ ಬಿಸಿಯಾದಂತಹ ಮುರಳಗಾಡ ಮಧ್ಯದಲ್ಲಿ ಹಾಕಿ ಅಲ್ಲೂ ಕೂಡ ಅಡ್ಯಾಪ್ಟ್ ಮಾಡಬ ಅಡ್ಯಾಪ್ಟಿವ್ ಇದೆಯಲ್ಲ ಹೊಂದಿಕೊಳ್ಳುವಂತಹ ತನ್ನ ಸುತ್ತಮುತ್ತಲೂ ಇರತಕ್ಕಂತಹ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯ ಅದು ಮನುಷ್ಯನಿಗೆ ಅತ್ಯಂತ ಚೆನ್ನಾಗಿ ಇದೆ ಆದ್ದರಿಂದ ಈ ಮನಸ್ಸು ಆ ಮನಸ್ಸು ಇದೆಯಲ್ಲ ಮನಸ್ಸಿನ ಮೂಲಕ ಅವನು ಮಾಡ್ತಾನೆ ಹಾಗೆಯೇ ಇದು ಕೂಡ ಸಾಧ್ಯವಾಗುತ್ತೆ ಇದು ಕೂಡ ಸಾಧ್ಯವಾಗುತ್ತೆ ಆದ್ದರಿಂದ ಸರ್ವಾಣಿ ಸಂಯಮ ಮನಸ್ಸಿನ ಸಮೇತವಾಗಿ ಎಲ್ಲ ಐದು ಇಂದ್ರಿಯಗಳನ್ನು ಕೂಡ ಸಂಯಮನ ಮಾಡಬೇಕು ಸಂಯಮ ಅಂತ ಹೇಳಿದ್ರೆ ಒಂದು ಮಿತಿಯಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಒಂದು ಲಡ್ಡು ಬಂತು ತಿನ್ನು ಪರವಾಗಿಲ್ಲ ಎರಡನೇದು ಬಂತು ಬೇಡ ಪರವಾಗಿಲ್ಲ ಸ್ವಾಮಿ ಅಂತ ಹೇಳ್ಬೇಡ ಹಾಗೆ ಒಂದು ಲಡ್ನೂ ಹಾಕಿಸ್ಕೊಡದೆ ನಿಗ್ರಹ ಅದು ನಿಗ್ರಹ ಅದೇನು ಒಂದು ದಿವಸ ತಡೀತದೆ ಎರಡನೇ ದಿವಸ ತಡೀತದೆ ಮೂರನೇ ದಿವಸ ರಿವೋಲ್ಟ್ ಆಗುತ್ತೆ ಈ ನಿಗ್ರಹ ಇದೆಯಲ್ಲ ಈ ನಿಗ್ರಹದ ಜೊತೆಗೆ ಬೇರೆ ಎಲ್ಲ ಕೆಲವೊಂದು ಅಂಶಗಳು ಇಲ್ಲದೆ ಹೋದ್ರೆ ರಿವೋಲ್ಟ್ ಆಗುತ್ತೆ ಮನಸ್ಸು ಅಂತಕ್ಕಂಥದ್ದು ದೇಹದ ಮೇಲೆ ನೆಗೆಟಿವ್ ಚಾರ್ಜ್ ಮಾಡುತ್ತೆ ನೆಗೆಟಿವ್ ಆಗಿ ಚಾರ್ಜ್ ಮಾಡುತ್ತೆ ಇದೆಲ್ಲ ಸೈಕಾಲಜಿಕಲ್ ಎಫೆಕ್ಟ್ ಇದೆ ನಮ್ಮ ಮನಃಶಾಸ್ತ್ರದ ಒಂದು ಸೂಕ್ಷ್ಮವಾದಂತಹ ಪರಿಕಲ್ಪನೆಗಳು ಆದ್ದರಿಂದ ಈ ವಿಚಾರದಲ್ಲಿ ಈ ನಿಗ್ರಹ ಅಂತಕ್ಕಂಥದ್ದು ಹೆಚ್ಚು ಕೆಲಸಕ್ಕೆ ಬರೋದಿಲ್ಲ ಅಧ್ಯಾತ್ಮ ಜೀವಿಗಳಿಗೆ ಸಂಯಮ ಅಂತಕ್ಕಂಥದ್ದು ಬರತಕ್ಕಂಥದ್ದು ಯಾಕಂದರೆ ಅಧ್ಯಾತ್ಮ ಜೀವನ ಅಂದರೆ ಒಂದೆರಡು ದಿವಸದಲ್ಲಿ ಮುಗಿಯೋದಿಲ್ಲ ಇದು ಒಂದೆರಡು ದಿವಸದಲ್ಲಿ ಮುಗಿದು ಹೋಗತಕ್ಕಂಥದ್ದಲ್ಲ ಒಂದು ಏಕಾದಶಿ ಮಾಡಿಬಿಟ್ರೆ ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ ಏನೂ ಬರ್ಕೊಟ್ಟಿಲ್ಲ ಯಾರು ಬಾಂಡ್ ಪೇಪರಲ್ಲಿ ಒಂದು ಏಕಾದಶಿ ಮಾಡಿದ್ರೆ ಏನೂ ಆಗಲ್ಲ ಸಂಯಮ ಮಾಡಬೇಕು ಏಕಾದಶಿ ಏನು ಮಾಡಬೇಕಾಗಿಲ್ಲ ಪ್ರತಿ ದಿವಸವೇ ನೀನು ಏಕಾದಶಿ ಮಾಡು ಎರಡು ತೂಟ ಮಾಡು ಅದೇ ಏಕಾದಶಿ ಎರಡು ತೂಟ ಮಾಡೋದು ಒಂದೇ ಉಪವಾಸ ಇರೋದು ಒಂದೇ ಶಾಸ್ತ್ರದ ವಿಧಿ ಇದೆ ಯಾರು ಹೊತ್ತು ಯಾರು ಎರಡು ಹೊತ್ತು ಊಟ ಮಾಡ್ತಾನೋ ಕೇವಲ ಅವನು ಉಪವಾಸವಿದ್ದಂತೆಯೇ ಲೆಕ್ಕ ಉಪವಾಸವಿದ್ದಂತೆ ಲೆಕ್ಕ ಹಾಗೆ ಅದು ಕಷ್ಟ ಆದ್ದರಿಂದ ಇಲ್ಲಿ ಭಗವಂತ ಇಂತಹ ಮಾತನ್ನ ಹೇಳಿದ್ದಾನೆ ಅದು ಇಷ್ಟೆಲ್ಲ ಮಾಡ್ತೀಯಲ್ಲ ಏನಕ್ಕೆ ಮಾಡ್ತೀಯ ಯುಕ್ತ ಆಸೀದ ಮತ್ಪರ ನಾನೇ ಪರನಾಗ್ಬೇಕಿಲ್ಲಿ ಇದೆಲ್ಲ ಮಾಡ್ತೀಯಲ್ಲ ಇಂದ್ರಿಯ ನಿಗ್ರಹ ಮಾಡ್ತೀಯ ಇಂದ್ರಿಯ ಸಂಯಮ ಮಾಡ್ತೀಯ ಯಾಕೆ ಮಾಡ್ತಾ ಇದ್ಯಾ ಮತ್ಪರಹ ನನ್ನೇ ಪರನಾಗಿ ನೀನು ಸ್ವೀಕರಿಸ್ಬೇಕು ಇಲ್ಲಿ ನೋಡಿ ಮೊಟ್ಟ ಮೊದಲನೇ ಬಾರಿಗೆ ಶ್ರೀಕೃಷ್ಣ ಇಲ್ಲಿ ಮತ್ ಅನ್ನುವಂಥ ಶಬ್ದವನ್ನು ಮತ್ತಂದ್ರೆ ಮತ್ತಂತಲ್ಲ ಮತ್ತಂದ್ರೆ ನನ್ನನ್ನೇ ಪರನನ್ನಾಗಿ ಸ್ವೀಕರಿಸಿ ನಾನೇ ಅವನಿಗೆ ಪರನಾಗಬೇಕು ಇಲ್ಲಿ ತಮಾಷೆ ನೋಡಿದ್ವಿ ನಾನು ಅಂತ ಹೇಳ್ಬಿಟ್ಟೆ ಕೃಷ್ಣ ನಾನು ವಿನ ಸೀಕ್ರೆಟ್ ಏನು ಅಂತ ನಾನು ವಿನ ಸೀಕ್ರೆಟ್ ಏನು ಇಲ್ಲಿ ಎರಡು ಪಕ್ಷ ಒಂದನೆಯದಾಗಿ ಯಾರು ಸಗುಣ ಉಪಾಸನೆ ಮಾಡ್ತಾ ಇದ್ದಾರೆಯೋ ಅಂದ್ರೆ ಆಕಾರ ಗುಣ ಅದನ್ನೇ ಉಪಾಸನೆ ಮಾಡ್ತಿದ್ದೇವರಿಗೆ ಅವರಿಗೆ ಭಗವಂತನಾದಂತಹ ಶ್ರೀಕೃಷ್ಣನೇ ಗುರಿ ಆಗಿರಬೇಕು ನಾನು ಶ್ರೀಕೃಷ್ಣನೇ ಹೊಂದಬೇಕು ಆ ರೀತಿಯಲ್ಲಿ ಇಂದ್ರಿಯ ಸೇವ ಮಾಡಬೇಕು ಯಾವಾಗ ಭಗವಂತನೇ ಪರನಾಗ್ತಾನೆಯೋ ಆವಾಗ ಇಂದ್ರಿಯಗಳ ಮೂಲಕ ಮನಸ್ಸಿಗೆ ಅಲ್ಯಾಕ ಓಡೋಗುತ್ತೆ ಯಾವಾಗಲೂ ಕೂಡ ಮನಸ್ಸಿನ ಒಂದು ಕಾರ್ಯ ಚಟುವಟಿಕೆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂದರೆ ಯಾವುದರಲ್ಲಿ ಅದು ಪರ ಯಾವುದಕ್ಕೆ ಅದು ಎಲ್ಲಕ್ಕಿಂತಲೂ ಹೆಚ್ಚು ಮೌಲ್ಯ ಅಂತ ಅನಿಸುತ್ತೋ ಅದರತ್ತಲೇ ಓಡೋದು ನೀವು ಪ್ರಪಂಚದಿಂದ ಈ ಮೌಲ್ಯವನ್ನು ತೆಗೆದುಕೊಂಡು ಭಗವಂತನ ಕಡೆಗೆ ಆ ಮೌಲ್ಯವನ್ನು ಕೊಟ್ಟರೆ ಮನಸ್ಸು ಅಲ್ಲಿಗೆ ಹೋಗುತ್ತೆ ಹೊರತು ವಾಪಸ್ ಪ್ರಪಂಚಕ್ಕೆ ಹೋಗಲ್ಲ ನಮಗೀಗೇನಾಗಿದೆ ಅಂದರೆ ಪ್ರಪಂಚವೇ ಹೆಚ್ಚು ಮೌಲ್ಯ ಈ ಭಗವಂತ ಅದಲ್ಲ ಸೆಕೆಂಡ್ರಿ ಅಂತ ಸೈಡ್ ಬಿಸ್ನೆಸ್ ಅಂತ ಸ್ವಲ್ಪ ಸಮಯ ಸಿಕ್ಕಿದರೆ ಸಾಯಂಕಾಲ ಟಿ ವಿ ಸೀರಿಯಲ್ಲು ಕೆಟ್ಟದಾಗಿದ್ದರೆ ಚೆನ್ನಾಗಿಲ್ಲ ಅಥವಾ ಯಾರೋ ಟಿ ವಿ ಸೀರಿಯಲ್ ಇರೋಂಥ ಜೈಲಿಗೆ ಹಾಕ್ತಾರೆ ತುಂಬ ಬೇಜಾರಾಗಿದೆ ಹೀಗೆ ಆ ಸೀರಿಯಲ್ ನೋಡೋಕ್ಕಾಗೋದಿಲ್ಲ ಅಂಥ ಸಮಯ ಸಿಕ್ಕಿದ್ರೆ ಆಗೊಂದು ಇಪ್ಪತ್ತು ನಿಮಿಷ ಕಣ್ಮುಚ್ಕೊಂಡು ಹೀಗೆ ದೇವ್ರ ಮುಂದೆ ಹೇಗಿರೋದು ಇದು ಧರ್ಮ ಇದು ಯೋಗ ಇದು ಮೆಡಿಟೇಷನ್ ಹೀಗಾಗೋದು ಹೀಗಾಗೋದು ನಾವು ಯಾವುದಕ್ಕೆ ಮೌಲ್ಯ ಕೊಡ್ತೇವೆಯೋ ಅದಕ್ಕೆ ಎಷ್ಟು ಅಂಟಿಕೊಳ್ತೇವೆ ಪರರಾಗ್ತೇವೆ ಅದರ ಪರರಾಗ್ತೇವೆ ನಾವು ಆ ರೀತಿಯಲ್ಲಿ ಆಗಬೇಕು ನಮ್ಮ ಪ್ರತಿಯೊಂದು ಮೂಮೆಂಟ್ಸು ನಮ್ಮ ಪ್ರತಿಯೊಂದು ಥಾಟ್ಸು ನಮ್ಮ ಪ್ರತಿಯೊಂದು ಶರೀರದ ಚಟುವಟಿಕೆಗಳು ನಮ್ಮ ಪ್ರತಿಯೊಂದು ಆಲೋಚನೆಗಳು ನಮ್ಮ ಪ್ರತಿಯೊಂದು ಇಂದ್ರಿಯದ ಪ್ರತಿಯೊಂದು ಚಲನವಲನಗಳು ಕೂಡ ಆ ಯಾವುದನ್ನು ನಾವು ಪರ ಅಂತ ಸ್ವೀಕರಿಸಿದ್ದೇವೆಯೋ ಅದರ ದಿಕ್ಕಿನಲ್ಲಿ ಹೋಗಬೇಕು ಅದರ ದಿಕ್ಕಿನಲ್ಲಿ ಹೋಗಬೇಕು ಆಗ್ಲೇ ಅದು ನಮಗ್ ಗೊತ್ತಾಗತ್ತೆ ಮತ್ ಪರ ಆಗಿದೆ ಎಂದ ಇಲ್ಲಿ ಮತ್ ಅಂದ್ರೆ ನಾನು ಆಗ್ಲೇ ಹೇಳದಂತೆ ಒಂದು ಶ್ರೀಕೃಷ್ಣ ಅವನ್ನೇ ತಗೊಳ್ಬೋದು ಇಲ್ಲವೇ ಇಲ್ಲಿ ಭಗವಂತ ಎಲ್ಲರ ಆತ್ಮನ ಆತ್ಮನಾಗಿ ಅತ್ಯಂತ ಉನ್ನತವಾದಂತಹ ಸ್ಥಳದಲ್ಲಿ ನಿಂತು ಪರಬ್ರಹ್ಮನ ಸ್ಥರದಲ್ಲಿ ನಿಂತು ಇಲ್ಲಿ ಪ್ರವಚನ ಮಾಡ್ತಾ ಅದು ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಈ ಭಗವದ್ಗೀತೆಯೆಲ್ಲ ಆಗಿ ಯುದ್ಧ ಎಲ್ಲ ಆಗಿ ಆಮೇಲೆ ಒಂದಾನೊಂದು ದಿವಸ ಅರ್ಜುನ ಪುನಃ ಕೇಳ್ತಾನೆ ಕೃಷ್ಣ ನೀನು ಅವತ್ತು ಭಗವದ್ಗೀತೆ ನನ್ನ ಯುದ್ಧಕ್ಕಿಂತ ಮುಂಚೆ ಹೇಳಿದ್ದೀಯಲ್ಲ ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದ್ಯಲ್ಲ ಈಗ ನನಗ್ ಪುನಃ ಅದನ್ನ ಹೇಳ್ತೀಯಾ ಅಂತ ಅವನು ಹೇಳ್ತಾನೆ ಏನೋ ನೀನು ನಾನು ಅಂತಹ ಉನ್ನತವಾದಂತಹ ಸ್ಥಳದಲ್ಲಿ ಇದ್ದಿದ್ದು ಅವಾಗ ನಾನು ಹೇಳಿದಂತಹ ಆ ಮಾತುಗಳು ಅದನ್ನ ನೀನು ಇಷ್ಟು ಬೇಗ ಮರ್ತುಬಿಟ್ಯಾ ಅಂತ ಆದ್ರೂ ಬೇಜಾರು ಮಾಡಿಕೊಂಡು ಹೇಳ್ತಾನೆ ಅರ್ಜುನನಿಗೆ ಆದರೆ ಅದರಲ್ಲಿ ಈ ಅದನ್ನ ಅನುಗೀತ ಅಂತ ಕರೀತಾನೆ ಈ ಗೀತೆ ಆದಮೇಲೆ ಬರ್ತಕ್ಕಂಥದ್ದು ಅನುಗೀತ ಅದರಲ್ಲಿ ಈ ಚಾತುರ್ವಣ್ಯ ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಇದು ಇನ್ನೂ ಜಾಸ್ತಿ ಇದೆ ಇದರಷ್ಟು ಕಂಡೆನ್ಸ್ಡ್ ಇಲ್ಲ ಅದು ಇದರಷ್ಟು ಪ್ರಸಿದ್ಧವೂ ಇದು ಅದಕ್ಕೇನೆ ಯಾಕೆಂದ್ರೆ ಅಂತಹ ಸ್ಥರದಲ್ಲಿ ಹೇಳಿದಂತಹ ಈ ಮಾತುಗಳು ಅದರಿಂದ ಇಲ್ಲಿ ಮತ್ ಪರಹ ಅಂದ್ರೆ ಪರಮಾತ್ಮ ಆದಂತಹ ನಾನೇ ಅಂತ ದೇವಕೀ ಪುತ್ರನಾದಂತಹ ಕೃಷ್ಣ ಅಲ್ಲ ಅಂತ ಇನ್ನೊಂದು ಈ ಮತ್ ಅಂತಕ್ಕಂಥದ್ದು ಪುನಃ ಎಲ್ಲ ಧರ್ಮದವರಿಗೂ ಆಗುತ್ತೆ ಹೇಗಪ್ಪ ಅಂದ್ರೆ ನಾನೆಲ್ಲೋ ನೋಡ್ದೇ ಒಂದ್ಸಲಿ ನಾನೇ ಮಾರ್ಗವು ನಾನೇ ಸತ್ಯ ಅಂತ ಇತ್ತು ಒಂದು ಚರ್ಚ್ ಹೋದ್ರ ಹೊರಗಡೆ ನನಗೆ ತುಂಬ ಖುಷಿ ಆಯ್ತು ಅದು ನೋಡಿದ ತಕ್ಷಣ ಹರೇ ಹರೇ ವೇದಾಂತವನ್ನು ಹೇಳಿಬಿಟ್ಟಿದಾರಲ್ಲ ಕ್ರಿಸ್ತ ಇಲ್ಲಿ ನಾನೇ ಮಾರ್ಗವು ನಾನೇ ಸತ್ಯ ಎಲ್ಲ ಏನು ತಿಳ್ಕೊಂಬಿಟ್ಟಿದ್ದಾರೆ ನಾನೇ ಅಂದರೆ ಅಂದರೆ ಅಲ್ಲಿ ಕ್ರಿಸ್ತ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅದು ಸ್ವಲ್ಪ ತಲೆಗೆ ಹೋಗೋದು ತುಂಬ ಕಷ್ಟ ಅದು ಯಾಕಂದರೆ ಕ್ರಿಸ್ತ ಎಷ್ಟು ಉನ್ನತವಾದಂತಹ ಒಂದು ಮೂಡ್ನಲ್ಲಿ ಹೇಳಿದ್ದಾನೆ ಅಂದರೆ ಆ ವಾಕ್ಯಗಳನ್ನು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಬೇಕಂದ್ರೆ ತುಂಬ ಕಷ್ಟ ಅದು ನಾನೇ ಅನ್ನೋದೇ ಮಾರ್ಗ ಅಹಂ ಅನ್ನೋದೇ ಮಾರ್ಗ ಅಲ್ಲಿ ದಿನನಿತ್ಯ ನಾನು ನಾನು ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದೀರಲ್ಲ ನಿಮಗೆಲ್ಲರಿಗೂ ಕೂಡ ಮಾರ್ಗ ಅದೇ ಹೇಗದು ಮಾರ್ಗ ಅದೇ ನೀವು ಯಾವ ನಾನುವನ್ನ ಯಾವುದಕ್ಕೆ ಅಂಟಿಸ್ಕೊಳ್ತಾ ಇದ್ದೀರೋ ಫಸ್ಟು ಅದರ ಬಗ್ಗೆ ಆಲೋಚನೆ ಮಾಡಿ ಆ ನಾನುವಿನ ಸ್ವರೂಪ ಏನು ಅಂತ ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಯಿತು ಅಂತ ಅದೇ ಮಾರ್ಗ ನಿಮ್ಮ ರಸ್ತೆ ನಿಜವಾಗಿಯೂ ಈ ಅಹಂಕಾರದ ಶೋಧನೆಯಲ್ಲೇ ನಿಮ್ಮ ರಸ್ತೆ ಇರೋದು ಅಧ್ಯಾತ್ಮ ಜೀವಿಗಳಿಗೆ ಕೊನೆಗೆ ಆ ಮಾರ್ಗದ ಮೂಲಕ ಅಹಂಕಾರವನ್ನು ನೀವು ಬಗೀತ ಬಗೀತ ಬಗೀತ ಹೋಗ್ತಾ ಇದ್ದ ಹಾಗೆ ನಿಮಗೆ ಗೊತ್ತಾಗತ್ತೆ ನಾನೇ ಸತ್ಯವು ಎಲ್ಲರ ಒಳಗೂ ಇರತಕ್ಕಂತಹ ಆ ಒಂದೇ ನಾನೇ ಸತ್ಯವು ಅದು ಕೃಷ್ಣನ ನಾನು ಆಗಿರ್ಬೋದು ಅಥವಾ ಕೃಷ್ಣನ ನಾನು ಆಗಿರ್ಬೋದು ಅಥವಾ ಇನ್ಯಾರ್ದೋ ನಾನು ಆಗಿರ್ಬೋದು ಆ ಎಲ್ಲ ನಾನು ಇನ್ನ ನಾನು ಒಂದೇ ಅದೇ ಸತ್ಯ ಇದು ನಿಜವಾದ ವೇದ ಅಂತ ಇದು ಆದರೆ ಅಷ್ಟು ಸುಲಭವಾಗಿ ಇದು ಕ್ಯಾಚ್ ಆಗೋಲ್ಲ ಇದು ಯಾಕಂದರೆ ನಾನು ಅಂತ ನಮಗೆ ಯಾವುದೋ ಒಂದು ದೇಹ ಯಾವುದೋ ಒಂದು ರೂಪಕ್ಕೆ ಯಾವುದೋ ಒಂದು ಹೆಸರಿಗೆ ಅಂಟುಕೊಂಡು ಅಂಟುಕೊಂಡೇ ಅಭ್ಯಾಸ ನಾನು ಅಂತ ಫಸ್ಟ್ ನಾನು ಕೈ ಇಡೋದೇ ಇಲ್ಲಿ ಯಾಕೆ ಅಲ್ಲಿ ಅವನು ನಾನು ಅಂತ ಹೇಳ್ಕೊಡೋಲ್ಲ ಅಲ್ಲಿ ಯಾಕೆ ನಾನು ಇಡಬಾರ್ದು ಈಗ ಅಲ್ಲಿಯ ಅಲ್ಲಿ ತೋರಿಸ್ಬಾರ್ದು ಅಲ್ಲಿಯ ಕಲ್ ತೋರಿಸ್ಬಾರ್ದು ಯಾಕಂದ್ರೆ ಅವನು ಹೇಳ್ಕೊಡ್ತಾನೆ ನಾನು ಅಂತ ಇದು ಆದ್ರಿಂದ ಮತ್ ಪರನಾಗಬೇಕು ನನ್ನ ಪರನಾಗಬೇಕು ಅಂದರೆ ಒಳಗೆ ತಿರುಗಬೇಕು ನೀನು ಒಳಗೆ ಒಳಗೆ ತಿರುಗಬೇಕು ಆ ನಾನುವಿನ ಶೋಧನೆಯಲ್ಲಿ ಹೋಗಬೇಕು ನಾನುವಿನ ಶೋಧನೆಯಲ್ಲಿ ಒಳಗೆ ಹೋಗಬೇಕಾದ್ರೆ ಹೊರಗಡೆ ಈ ಇಂದ್ರಿಯಗಳು ನಿಮ್ಮನ್ನ ಎಳ್ದು ಎಳ್ದು ಹಾಕ್ತಾ ಇದ್ರೆ ಒಳಗೆ ಹೋಗೋದೇ ಯಾವಾಗ ಅದಕ್ಕೆ ಸಮಯ ಇಲ್ಲಿರುತ್ತೆ ಸಮಯ ಇದ್ರೂ ಶಕ್ತಿ ಇಲ್ಲಿರುತ್ತೆ ಎಲ್ಲ ಎಳ್ದಾಕ್ಬಿಟ್ಟಿರುತ್ತೆ ಬೆಳಿಗ್ಗೆ ಐದರಿಂದ ರಾತ್ರಿ ಹನ್ನೊಂದರವರೆಗೂ ಇಂದ್ರಿಯಗಳು ಎಷ್ಟು ಚಲನವನ್ನು ಮಾಡ್ತಾ ಇರುತ್ತೆ ಅಷ್ಟು ನಿಮ್ಮನ್ನು ಹೀರಿಬಿಡ್ತಲ್ಲ ಉಳಿದಿರೋ ಶಕ್ತಿ ಎಲ್ಲಿದೆ ನಿದ್ದೆ ಮಾಡೋಕ್ಕಾಯಿತು ಅಷ್ಟೆ ನಿದ್ದೆ ಮಾಡಲಿಕ್ಕಾಯಿತು ಹಾಗಾಗೋದಿಲ್ಲ ಅದಕ್ಕೋಸ್ಕರ ನಿಯಮ್ಯ ಇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಹೇಳೋದು ಈ ನಿಯಮ್ಯ ಅಂತ ಬಂದಾಗ ಇನ್ನೊಂದು ನೆನಪಾಗುತ್ತೆ ನಮ್ಮ ಪ್ರತಿಯೊಂದು ಇಂದ್ರಿಯಗಳನ್ನು ಭಗವಂತ ಒಂದೊಂದು ಆಯಾ ಕೆಲಸವನ್ನು ಮಾಡಲಿಕ್ಕೆ ಇಟ್ಟಿರೋದು ಅದನ್ನು ಹೆಚ್ಚಿಗೆ ನಾವು ದುರುಪಯೋಗ ಮಾಡಬಾರ್ದು ಈಗ ನಾನು ನೋಡ್ತಾ ಇರ್ತೇನೆ ಯುವಕರು ಮೊಬೈಲನ್ನು ಯಾವ ರೀತಿಯಲ್ಲಿ ಆಪರೇಟ್ ಮಾಡ್ತಾರೆ ಅಂತ ಮೊಬೈಲ್ ಯಾಕೆ ಬಂದಿರೋದು ಕೇವಲ ಇನ್ನೊಬ್ಬರ ಕಮ್ಯುನಿಕೇಟ್ ಮಾಡಲಿಕ್ಕೆ ಇವರು ಕಮ್ಯುನಿಕೇಷನ್ ಬಿಟ್ಟು ಮೊಬೈಲಲ್ಲಿ ಬೇರೆ ಎಲ್ಲ ಚಪಲತೆಗಳನ್ನು ತೋರಿಸ್ತಾರೆ ಎಲ್ಲ ರೀತಿಯ ಚಪಲತೆಗಳು ಅಂದರೆ ಎಷ್ಟು ರೆಸ್ಟ್ಲೆಸ್ ಆ ಮೈಂಡು ಯುವಕರ ಮೈಂಡ್ ಅಂತಕ್ಕಂಥದ್ದು ಎಷ್ಟು ಚಂಚಲವಾಗಿದೆ ಈಗ ಎಷ್ಟು ವಿಕ್ಷುಬ್ಧವಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಆ ಮೊಬೈಲ್ನಿಂದ ಆ ಮೊಬೈಲ್ ಯಾವ ಕೆಲಸಕ್ಕೆ ಬಂದಿದೆಯೋ ಆ ಕೆಲಸ ಮರ್ತೇ ಹೋಗಿದೆ ಈಗ ಯಾವ ಕೆಲಸ ಮಾಡಬಾರ್ದು ಅದೆಲ್ಲ ಮೊಬೈಲ್ನಿಂದ ಮಾಡ್ತಾ ಇದ್ದಾರೆ ಈಗ ಆ ಮೊಬೈಲ್ನ ಆ ರೀತಿಯಲ್ಲಿ ದುರುಪಯೋಗ ಮಾಡಿಸ್ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಇಂದ್ರಿಯಗಳ ವಿಷಯದಲ್ಲಿಯೂ ಹಾಗೆ ನಮ್ಮ ಇಂದ್ರಿಯಗಳ ವಿಷಯಕ್ಕೂ ಬಂದರೂ ಕೂಡ ಹಾಗೆನೆ ನಿಜವಾಗಿಯೂ ಪ್ರತಿಯೊಂದು ಇಂದ್ರಿಯಗಳು ಇರತಕ್ಕಂಥದ್ದು ಆತ್ಮನ ಪೂಜೆ ಮಾಡಲಿಕ್ಕೆ ಪ್ರತಿಯೊಂದು ಇಂದ್ರಿಯಗಳು ಬಂದಿರೋದು ಅವನಿಗೋಸ್ಕರ ಪರಾರ್ಥ ಸಂಘಾತ ಪರಾರ್ಥತ್ವ ಅಂತ ಒಂದು ಕಡೆ ಬರುತ್ತೆ ಈ ಯಾವುದೇ ಆಗಲಿ ಎಲ್ಲೆಲ್ಲಿ ಈ ಕಾಂಪೋಸಿಟ್ ಅಂದರೆ ಎಲ್ಲ ಅವಯವಗಳ ಜೋಡಣೆಯಿಂದ ಒಂದು ವಸ್ತು ಆಗಿದೆ ಅಂತ ಹೇಳಿದ್ರೆ ಆ ವಸ್ತು ಇನ್ನೊಂದಕ್ಕೆ ಅಂತ ಅರ್ಥ ಈಗ ನಾನು ಒಂದು ಘಟವನ್ನು ಮಾಡ್ತೇನೆ ಮಡಿಕೆಯನ್ನು ಮಾಡ್ತೇನೆ ಕಪಾಲವನ್ನುಲ್ಲ ಸೇರಿಸಿ ಮಡಿಕೆಯನ್ನು ಮಾಡ್ತೇನೆ ಮಡಿಕೆಯನ್ನು ಮಾಡಿರುವುದು ನನಗೋಸ್ಕರ ಹೊರತು ಮಡಿಕೆಗೋಸ್ಕರ ಅಲ್ಲ ಮಡಕೆಯನ್ನು ಮಾಡಿರುವುದು ಮಡಿಕೆಗೋಸ್ಕರ ಮಾಡಿಲ್ಲ ನಾನು ಹೌದು ಅಲ್ವಾ ಇದು ಲಾಜಿಕ್ ಮನೆ ಮನೆಯನ್ನು ಮಾಡಿರುವುದು ಕೇವಲ ಮನೆಗೋಸ್ಕರ ನಾನು ಮಾಡಿಲ್ಲ ಆ ಮನೆ ಕಟ್ಟಿದ್ದೀನಿ ಹೊರಗೋಗಿರ್ತೀನಿ ಅಂತ ಯಾರೂ ಹೇಳಲ್ಲ ನನಗೋಸ್ಕರ ಮನೆ ಇದನ್ನು ಕಟ್ಟಿರುವುದು ಅಥವಾ ಇವನ್ನೆಲ್ಲ ಒಟ್ಟಿಗೆ ಹಾಕಿರುವುದು ಇನ್ನೊಬ್ಬನಿಗೋಸ್ಕರ ಹಾಗೆಯೇ ಈ ದೇಹ ಈ ಮನಸು ಕೂಡ ಇವೆಲ್ಲವೂ ಕೂಡ ಅವಯವಗಳು ಇವೆಲ್ಲವೂ ಕೂಡ ಒಂದಾಗಿದೆಯಲ್ಲ ಎಲ್ಲೋ ಒಂದು ಕಡೆ ಈ ಒಂದಾಗಿರುವುದು ಇನ್ನೊಂದಕ್ಕೆ ಅದಕ್ಕೂ ಅದಕ್ಕದಕ್ಕೋಸ್ಕರ ಅಲ್ಲ ಇದು ಸೀಕ್ರೆಟ್ ರಹಸ್ಯ ಅಂದರೆ ಇದು ನೋಡಿ ಯಾರಿಗೆ ಅದು ಇನ್ನೊಬ್ಬ ಯಾರು ಅವನೇ ಯಾರು ಅವಯವನೇ ಅಲ್ವೋ ಯಾರು ಪಾರ್ಟೇ ಇಲ್ವೋ ಎಲ್ಲ ಪಾರ್ಟಿಗಿಂತ ಅವನು ಮಾತ್ರ ಇನ್ನೊಂದು ಮಾಡ್ತಾ ನೋಡ್ತಾ ಇದ್ದಾನೋ ಅವನಿಗೆ ಹಾಗೆ ನಮ್ಮ ಪ್ರತಿಯೊಂದು ಇಂದ್ರಿಯಗಳಿಗೂ ಇಂದ್ರಿಯಗಳಿಗೂ ಕೂಡ ಇನ್ನೊಬ್ಬನಿಗೋಸ್ಕರ ಇದೆ ಇನ್ನೊಬ್ಬನಿಗೋಸ್ಕರ ಯಾರದು ಇನ್ನೊಬ್ಬ ಅಂದ್ರೆ ಭಗವಂತ ಅದೇ ಮತ್ಪರ ಅವನೇ ಭಗವಂತ ಇದು ಸೀಕ್ರೆಟ್ ನಮ್ಗೆ ಗೊತ್ತಿಲ್ಲ ಕಣ್ಣಿರೋದು ಕಣ್ಣಗೋಸ್ಕರ ಮೂಗು ಇರೋದು ಮೂಗೋಸ್ಕರ ಬಾಯಿ ಇರೋದು ಬಾಯಿಗೋಸ್ಕರ ಕೈ ಇರೋದು ಕೈಗೋಸ್ಕರ ನಾವು ತಿಳ್ಕೊಂಡಿದೀವಿ ಅದಕ್ಕೋಸ್ಕರ ಚಪಲತೆ ಇರೋದು ನಮ್ಮಲ್ಲಿ ಕೈ ಸುಮ್ಮನೆ ಇರೋಲ್ಲ ಕಾಲ್ ಸುಮ್ನೆ ಇರಲ್ಲ ಈ ರೀತಿಯಾದಂತಹ ಸಂಯಮವನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಯುಕ್ತ ಇದೊಂದು ಪದವನ್ನು ಹಾಕ್ತಾ ಇದೆ ಯುಕ್ತ ಅಂದ್ರೆ ಯೋಗದಿಂದ ಮಾಡಬೇಕು ಅಂತ ಯು ಯುಜ್ ಅನ್ನುವಂತಹ ಪದ ಅದೇ ಯುಕ್ತ ಆಗಿದೆ ಯೋಗದಿಂದ ಮಾಡುವುದಂದ್ರೆ ಏನು ನೀನು ಮಾಡತಕ್ಕಂತಹ ಮನಸ್ಸಿನ ಹಾಗೂ ಇಂದ್ರಿಯಗಳ ಪ್ರತಿಯೊಂದು ಚಟುವಟಿಕೆಯನ್ನ ಭಗವಂತನಿಗೆ ಹೊಂದಿಸು ಜೋಡಿಸು ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ನಾನೀಗ ಭಗವಂತನಿಗೋಸ್ಕರ ಕಾಯ್ತಾ ಇದ್ದೇನೆ ಅಂತಲೇ ಕೂತ್ಕೊಂಡು ಏನೂ ಕೆಲಸ ಇಲ್ಲ ಏನೂ ಕೆಲಸ ಇಲ್ಲ ಅಂತಲೇ ಇಟ್ಕೊಳ್ಳೋಣ ಆಗ್ಲೂ ಕೂಡ ಭಗವಂತನಿಗೋಸ್ಕರ ನಾನು ಕಾಯ್ತಾ ಇದ್ದೇನೆ ಇಟ್ಕೊಳೋಣ ಹಾಗೆ ಪ್ರತಿಯೊಂದು ಕೂಡ ಭಗವಂತನಿಗೆ ಹೊಂದ್ಕೊಂಡು ಹೋಗೋಣ ಈಗ ಮಾತನಾಡ್ತಾ ಇದ್ದೇನೆ ಅಂದರೆ ನಾನು ಭಗವಂತನಿಗೋಸ್ಕರ ಮಾತನಾಡ್ತಾ ಇದ್ದೇನೆ ಇನ್ಯಾವನ್ಗೂ ಹೋಗ್ನಿಗಲ್ಲ ಬೀದಿ ಬಸವನಿಗಲ್ಲ ಯಾಕಂದ್ರೆ ಯಾಕೆ ಬೀದಿ ಬಸವನಿಗೆ ಮಾತಾಡಿದ್ರೆ ನನಗೆ ಏನೂ ನಯಾ ಪೈಸಾ ಉಪಯೋಗ ಇಲ್ಲ ಆದರೆ ಭಗವಂತನಿಗೆ ಮಾತಾಡ್ತಾ ಇದ್ರೆ ಅದೆಲ್ಲ ಅಕ್ಷಯಾಗಿ ನಾನು ವಾಪಸ್ ಬರ್ತಾ ಇರುತ್ತೆ ಇನ್ಫಿನಿಟ್ ಆಗಿ ವಾಪಸ್ ಬರುತ್ತೆ ಅದು ರೂಲ್ ಭಗವಂತನ ನೀವ್ ಏನ್ ಕೊಡ್ತೀರಿಯೋ ಅದು ವಾಪಸು ನಿಮಗೆ ಅಕ್ಷಯವಾಗಿ ಬರುತ್ತೆ ಅಕ್ಷಯವಾಗಿ ಬರುತ್ತೆ ಹಾಗೆ ಕಣ್ಣನ್ನು ನೋಡ್ತಾ ಇದ್ದೇನೆ ಅದು ಭಗವಂತನ ರೂಪವನ್ನೇ ನೋಡ್ತಾ ಇದ್ದೇನೆ ಕಿವಿಯಿಂದ ಕೇಳ್ತಾ ಇದ್ದಾನೆ ಕಿವಿಯಿಂದ ಬೇರೆ ಯಾವ ಶಬ್ದವಾದ್ರೂ ಪರವಾಗಿಲ್ಲ ಕಿವಿಯಿಂದ ಏನ್ನೇ ಕೇಳಿ ಆದ್ರೆ ಅದು ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಹಾಗೆ ಪ್ರತಿಯೊಂದು ಇಂದ್ರಿಯಗಳ ವಿಷಯಲ್ಲಿಯೂ ಕೂಡ ಭಗವಂತನಿಗೆ ಜೋಡಿಸ್ತಾ ಹೋಗುದು ಭಗವಂತನಿಗೆ ಜೋಡಿಸ್ತಾ ಹೋಗುದು ಹಾಗೆ ಜೋಡಿಸ್ತಾ ಹೋದ್ರೆ ಅದು ಪ್ರತಿಯೊಂದು ನಿಮ್ಮ ಪ್ರತಿಯೊಂದು ಇಂದ್ರಿಯ ಚಟುವಟಿಕೆ ಮನಸ್ಸಿನ ಚಟುವಟಿಕೆ ಎಲ್ಲವೂ ಕೂಡ ಏನಾಗತ್ತೆ ಯುಕ್ತ ಮತ್ಪರ ಯೋಗ ಮತ್ತು ಮತ್ಪರ ಆಗುತ್ತೆ ಅದನ್ನೇ ಅನೇಕ ಶಂಕರಾಚಾರ್ಯ ಆಗಲಿ ರಾಮಪ್ರಸಾದನೆ ಆಗಲಿ ಎಲ್ಲ ಹೇಗೆ ಹೇಳಿದ್ದಾರೆ ನಾನು ಓಡಾಡ್ತಾ ಇದ್ರೆ ರಸ್ತೆಯಲ್ಲಿ ಪರಮಾತ್ಮ ಅದು ನಿನ್ನ ಪ್ರದಕ್ಷಿಣೆ ಅಂತ ತಿಳ್ತೀನಿ ನನ್ನ ಮನಸ್ಸು ಈಗ ಡ್ಯಾನ್ಸ್ ಮಾಡ್ತಾ ಇದೆ ಒಂದ್ ಕಡೆ ಪಾರ್ಕ್ ಹೋಗ್ತಾ ಇದೆ ಇನ್ನೊಂದ್ ಕಡೆ ಪಿಕ್ನಿಕ್ ಹೋಗ್ತಾ ಇದೆ ಇನ್ನೊಂದ್ ಕಡೆ ಮದುವೆ ಮನೆಗೆ ಹೋಗ್ತಾ ಇದೆ ಅದನ್ನು ತಿಳ್ಕೊ ನಿನ್ನ ರಂಗ ಮಂದಿರದ ಎದುರುಗಡೆ ನನ್ನ ಮನಸ್ಸು ನರ್ತನ ಮಾಡ್ತಾ ಇದೆ ನಾನೇ ನರ್ತನ ಮಾಡ್ತಾ ಇದ್ದೇನೆ ಹೀಗೆ ಆ ಭಾವ ಇದೆಯಲ್ಲ ಆ ಭಾವವನ್ನು ತಂದ್ಕೊಳ್ಬೇಕು ಯಾಕೆ ಅಂದ್ರೆ ಪ್ರತಿಯೊಂದು ಇರತಕ್ಕಂಥ ಭಾವದಲ್ಲೇ ನೀವು ಟೆಸ್ಟ್ ಮಾಡಿ ನೋಡಿ ಇವತ್ತಿಂದಲೇ ಪ್ರತಿಯೊಂದು ಕೂಡ ನನಗೆ ಒಬ್ಬರು ಪತಿಯಾಗಿರೋದು ಹೇಗೆ ಭಾವದಿಂದ ನನಗೆ ಪತ್ನಿ ಆಗಿರೋದು ಹೇಗೆ ಭಾವದಿಂದ ನನಗೆ ಮಕ್ಕಳಾಗಿರೋದು ಹೇಗೆ ಭಾವದಿಂದ ನನಗೆ ಸಂಬಂಧಿಕರಾಗಿರೋದು ಹೇಗೆ ಭಾವದಿಂದ ಆ ಭಾವ ತೆಗೆದು ಬಿಡಿ ನೀನ್ಯಾರೋ ನಾನು ಯಾರೋ ಎಲ್ಲ ಭಾವನೆಯಿಂದ ಇಡೀ ಪ್ರಪಂಚವನ್ನೇ ನಾವು ನೋಡ್ತಾ ಇರ್ತಕ್ಕಂಥ ಭಾವನೆಯಿಂದ ಆ ಒಂದು ಭಾವನೆ ಇದೆ ಹಿಂದ್ಗಡೆ ಇದೆ ಒಂದು ಭಾವನೆ ಆ ಭಾವನೆ ಭಗವತ್ ಪರವಾಗಿರಬೇಕು ಈಗ ಭಾವನೆ ಹಾಗೆ ಮಾಡಿದ್ರೆ ಮತ್ ಪರ ಆ ಇಂದ್ರಿಯಗಳೆಲ್ಲ ಯೋಗದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಮಾಡಿದರೆ ವಶೇಹಿ ಯಶ್ಯ ಇಂದ್ರಿಯಾಣಿ ಆಗ ಎಲ್ಲ ಇಂದ್ರಿಯಗಳು ಕೂಡ ಯಾವಾಗ ಭಗವಂತನ ಆ ದಿಕ್ಕಿನಲ್ಲಿ ಇಂದ್ರಿಯಗಳನ್ನು ಹರಿಸ್ತಾ ಇದ್ರೆ ಭಗವಂತ ಅವುಗಳನ್ನ ಇಟ್ಟುಕೊಂಡು ಆರಿಸುವುದಿಲ್ಲ ಅವುಗಳನ್ನ ಅವನು ಫ್ರೀ ಮಾಡ್ತಾನೆ ಆ ಪ್ರತಿಯೊಂದು ಇಂದ್ರಿಯಗಳನ್ನು ಕೂಡ ಆತ ನಿಮ್ಮ ಸ್ವಾತಂತ್ರ್ಯದಲ್ಲಿ ಇಡ್ತಾನೆ ನಿಮ್ಮ ಸ್ವಾತಂತ್ರದಲ್ಲಿ ಯಾವ ಇಡ್ತ ನೀವು ಆ ಇಂದ್ರಿಯಗಳನ್ನ ಆ ಇಂದ್ರಿಯಗಳೆಲ್ಲವೂ ಕೂಡ ನಿಮ್ಮ ವಶದಲ್ಲಿ ಇದೆ ವಶೇ ಹಿ ಯಶ ಇಂದ್ರಿಯಾಣಿ ಅಂತಹ ಮನುಷ್ಯನ ಇಂದ್ರಿಯಗಳೆಲ್ಲವೂ ಕೂಡ ಅವನವನ ವಶದಲ್ಲೇ ಇರುತ್ತದೆ ಭಗವಂತ ಯಾವತ್ತೂ ಕೂಡ ನಿಮ್ಮನ್ನ ಆಟ ಆಡಿಸೋದಿಲ್ಲ ಆಟ ಆಡ್ತಾ ಇರೋ ನೀವೇನೆ ಸ್ವಂತ ಆಮೇಲೆ ಅವನ ಮೇಲೆ ಹಾಕ್ಬಿಡೋದು ಅಯ್ಯೋ ಅವನಿಗೆ ಹೀಗೆ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಈ ರೀತಿಯಾಗಿ ತಾವ್ ತಾ ನಾವ್ನಾವೇ ಹೇಳ್ಕೊಂಡು ಅವನ್ ಬೈದ್ಬಿಡೋದು ಮಾಡೋದಲ್ಲ ನಾವು ಅವನ ಮೇಲೆ ಇದು ಮಂಗ ಇದು ತಿನ್ಬಿಡೋದು ಎದೋ ಬೆಣ್ಣೆ ತಿನ್ಬಿಟ್ಟು ಮೇಕೆ ಬಾಯಿಗೆ ಒರೆಸ್ತಂತೆ ಹಾಗೆ ನಾವು ನಾವು ಮಾಡೋದಲ್ಲ ಹಾಗೇನ ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಎಲ್ಲ ನಮ್ಮ ಇದ್ರದೆಲ್ಲ ಶಕ್ತಿ ಅಲ್ಲಿ ತನಕ ಯಾರು ಶಕ್ತಿ ಅಂತ ಜ್ಞಾಪಕಕ್ಕಿಲ್ಲ ಆಮೇಲೆ ಪರಿಣಾಮ ಎದುರಿಸುವಾಗ ಗೊತ್ತಾಗುತ್ತೆ ಎಲ್ಲ ಎದ್ರಿಂದ ಯಾರಿಂದ ಆಯ್ತಪ್ಪ ಆ ದುರ್ಯೋಧನ ಹೇಳ್ದಂಗೆ ಎಲ್ಲ ಭಗವಂತನ ಶಕ್ತಿಯಿಂದ ಆಯ್ತು ಎಲ್ಲ ನನ್ನ ಹಳೇ ಬರ ಎಲ್ಲ ಈ ಭಗವಂತನ ಮಾಡಿಸಿದ್ದು ಏನ್ ಮಾಡೋದು ಅಂತ ಅವನ ಮೇಲೆ ಹಿಂಗೆ ಮೆತ್ತಬಿಡೋದು ಅಲ್ಲಿಯ ತನಕ ಭಗವಂತನ ನೆನಪೇ ಆಗಿಲ್ಲ ನಿಜವಾಗ್ಲೂ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಭಗವಂತನ ನೆನಪಾಗಿದ್ರೆ ಅವನ್ ಯಾವತ್ತೂ ಕೂಡ ಕಟ್ಟಾಗ್ತಾ ಇರಲಿಲ್ಲ ಕಟ್ಟಾಗ್ತಾ ಇರಲಿಲ್ಲ ಅದನ್ನು ನಾವು ತಿಳ್ಕೊಡ್ಬೇಕು ಆಗ ಭಗವಂತನ ದಿಕ್ಕಿನಲ್ಲಿ ಎಲ್ಲ ಇಂದ್ರಿಯಗಳನ್ನ ಹರಿಸಿದಾಗ ಏನಾಗುತ್ತೆ ವಶೇ ನಮ್ಮ ವಶದಲ್ಲಿ ನಮ್ಮ ಇಂದ್ರಿಯಗಳು ಉಂಟಾಗುತ್ತೆ ಇರ್ತವೆ ಹಾಗೆ ಆದಾಗ ಏನಾಗುತ್ತೆ ವಶೇಹಿ ಎಷ್ಟೇ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅವನ ಪ್ರಜ್ಞೆ ಅವನ ಜ್ಞಾನ ಅಂತಕ್ಕಂಥದ್ದು ಸ್ಥಿರವಾಗಿ ನಿಲ್ಲತ್ತೆ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಿದ್ರೆ ಅದರ ಅನುಭವ ಉಂಟಾಗುತ್ತೆ ನಿಜವಾಗಿಯೂ ಅಹಂ ಅಂದ್ರೆ ಯಾರು ಬ್ರಹ್ಮ ಅಂದ್ರೆ ಯಾರು ಅದೇ ಒಂದೇ ಚೈತನ್ಯ ಅಂತ ಯಾವ ಯಾವುದನ್ನ ಈಶ್ವರ ಅಂತ ನಾವು ಕರಿತೇವಿಯೋ ಆ ಈಶ್ವರನ ಹಿಂದಿರತಕ್ಕಂತಹ ಯಾವ ಒಂದು ತತ್ವ ಇದೆಯೋ ಅದು ನನ್ನಲ್ಲೂ ಆ ಅದೇ ತತ್ವ ಇದೆ ಅದೆರಡು ಒಂದೇ ಯಾವ ರೀತಿಯಲ್ಲಿ ಮಣ್ಣು ಘಟದಲ್ಲಿದ್ದರೂ ಬೇರೆ ಯಾವುದೇ ಇದರಲ್ಲಿದ್ದರೂ ಮಣ್ಣು ಮಣ್ಣೆಯೋ ಹೇಗೆ ಚಿನ್ನ ಅಂತಕ್ಕಂಥದ್ದು ಈ ಸರದಲ್ಲಿ ಈ ಕುಂಡಲಲ್ಲಿ ಈ ಕಾಲ್ಗೆಜ್ಜೆಯಲ್ಲಿ ಎಲ್ಲಿದ್ರು ಕೂಡ ಚಿನ್ನ ಚಿನ್ನವೋ ಹೆಸರು ಮತ್ತು ರೂಪ ಮಾತ್ರ ಬೇರೆಯೋ ಹಾಗೆಯೇ ಆ ಪರಮಾತ್ಮ ತತ್ವ ಅಂತಕ್ಕಂಥದ್ದು ಎಲ್ಲ ಕಡೆ ಒಂದೇ ಇದೆ ಅನ್ನೋದು ಅವನ ಅನುಭವಕ್ಕೆ ಬರುತ್ತದೆ ಬುದ್ಧಿಗಲ್ಲ ಬುದ್ಧಿಗಾಗಲೇ ಬಂದು ಯೂಸ್ಲೆಸ್ ಆಯಿತು ಅಂತ ನಾನಾಗಲೇ ಹೇಳಿದೆ ಬುದ್ಧಿಗಲ್ಲ ಅನುಭವಕ್ಕೆ ಬರುತ್ತದೆ ಒಳಗೆ ಇಳಿಯುತ್ತೆ ಆಗ ಯಾವಾಗ ಇಷ್ಟು ದೃಢವಾಗಿ ಅವನ ಬುದ್ಧಿ ಬುದ್ಧಿಯಲ್ಲಿ ಅವನ ಸ್ವರೂಪ ಗೋಚರವಾಗುತ್ತೆಯೋ ಆಗ ಆ ಜ್ಞಾನದಿಂದ ಅವನ ಇಡೀ ಪ್ರಪಂಚವೇ ಅವನಿಗೆ ಬದಲಾಗುತ್ತೆ ಪ್ರಪಂಚ ಬದಲಾಗುವುದಂದ್ರೆ ಏನು ಅವನು ಯಾವುದಕ್ಕೂ ಕೂಡ ಅಂಟಿಕೊಳ್ಳುವುದಿಲ್ಲ ಅಂಟಿಕೊಳ್ಳದೆ ಇಂದ್ರಿಯ ಪ್ರಪಂಚದಲ್ಲಿ ಇದ್ದುಕೊಂಡೇ ಅದೇ ರೀತಿಯಲ್ಲಿ ಇದ್ದುಕೊಂಡೇ ಕೂಡ ಯಾವುದಕ್ಕೂ ಕೂಡ ತಾಗಿಸ್ಕೊಳ್ಳುವುದಿಲ್ಲ ಯಾವುದಕ್ಕೂ ಕೂಡ ತಾಗಿಸ್ಕೊಳ್ಳುವುದಿಲ್ಲ ಅವನು ಹಿ ವಿಲ್ ಬಿಕಮ್ ಅ ಸ್ಪೆಷಲ್ ಮ್ಯಾನ್ ಅವನೊಬ್ಬ ವಿಶೇಷ ವ್ಯಕ್ತಿ ಆ ಒಂದು ಆತ್ಮಜ್ಞಾನಿ ಅಥವಾ ಸ್ಥಿತಪ್ರಜ್ಞ ವಿಶೇಷ ಜ್ಞಾನಿಯಾಗ್ತಾನೆ ಅಚಲನಾಗ್ತಾನೆ ಕೂಟಸ್ಥನಾಗ್ತಾನೆ ಅಲುಗಾಡದೇ ಇರ್ತಾನೆ ಯಾವುದೇ ಕಷ್ಟ ಬಂದರೂ ಅಲುಗಾಡೋಲ್ಲ ಯಾವ ಸುಖ ಬಂದರೂ ಜಂಪ್ ಮಾಡೋಲ್ಲ ಹಾಗೆಯೇ ಯಾವ ಒಂದು ಶೀತ ಉಷ್ಣಗಳಿಗೂ ಕೂಡ ತನ್ನ ಶರೀರವನ್ನು ಒಡ್ಡಿದ್ರೂ ಕೂಡ ಅವನ ಮನಸ್ಸು ಅಲುಗಾಡದಂತಹ ನಿಂಗತೇ ಸೋಪಮಾಸ್ಪದ ದೀಪಶಿಕೆ ಯಾವ ರೀತಿಯಲ್ಲಿ ಗಾಳಿ ಇರದೇ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ದೀಪಶಿಕೆ ಇದ್ದರೆ ಹೇಗೆ ಒಂದೇ ಸಮಯ ಉರಿತಾಯಿರ್ತದ ಆ ರೀತಿಯಲ್ಲಿ ಅವನು ಇರ್ತಾನೆ ಅವನ ಮನಸ್ಸು ಕೂಡ ಆ ರೀತಿಯಲ್ಲಿ ಇರುತ್ತೆ ಪ್ಯಾಸಿಫಿಕ್ ಓಶಿಯನ್ ಆ ರೀತಿಯಲ್ಲಿ ಹಾಗೆ ಆಗತ್ತೆ ಆದ್ರಿಂದ ಇಂದ್ರಿಯಗಳನ್ನ ಮೊಟ್ಟ ಮೊದಲೇನಾಗಿ ನೀನು ಜಯಿಸ್ಬೇಕು ಅನ್ನುವಂತಹ ಈ ಉಪದೇಶವನ್ನು ಭಗವಂತ ಇಲ್ಲಿ ಕೊಟ್ಟಿದ್ದಾನೆ ಮುಂದೆ ಇನ್ನೂ ಚೆನ್ನಾಗಿ ಹೇಳ್ತಾನೆ ಈ ಒಂದು ನಮಗೆ ಅಟ್ಯಾಚ್ಮೆಂಟ್ ಇಂದ ಅವಘಡ ಉಂಟಾಗತ್ತಲ್ಲ ಅದೆಲ್ಲ ಅದರ ಒಂದು ಮಾನಸಿಕ ತತ್ವವನ್ನು ಈ ಸೈಕಾಲಜಿಯನ್ನು ತತ್ವಶಾಸ್ತ್ರವನ್ನು ಮಾನಸಿಕ ಶಾಸ್ತ್ರವನ್ನು ಅವನು ಇನ್ನೂ ಚೆನ್ನಾಗಿ ವಿಸ್ತರಣ್ತಾನೆ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಓಂ ಪೂರ್ಣಮದಃಪೂರ್ಣ ವಿಧೂರ್ಣಾಪೂರ್ಣಮುಧ್ಯತೆ ಪೂರ್ಣಸ್ಯ ಪೂರ್ಣಮಾದಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು